Thank you. ಪಾಯ ಧರ್ಮಸಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ವಸುದೆ ವಸುತ ಕಂಸಾ ಮರ್ದೇ ಪರಮಂದ व्यासं शक्ते पौत्रमकल्मशं। ಪೌತ್ರಮಕಲ್ಮಷ ಪರಾಶರತ್ಮಜ ವಂದೇ ಶುಕತಪೋ ಪಾಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ಗ್ರಿ ಪುರಮುನಿ ಮಧ್ಯೆ ಮಹಾಭಾರತೈತೃತೀ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸ ಭಗವದ್ಗೀತೆ ವದ್ವೇಷಿಣೀ <coughs> ನಿಗ್ರಹದ ವಿಷಯವನ್ನು ಕುರಿತು ವಿಚಾರ ಮಾಡ್ತಾ ಬಂದ್ಬು ಈ ಇಂದ್ರಿಯ ನಿಗ್ರಹ ಎಷ್ಟು ಮುಖ್ಯವಾದದ್ದು ಅಂತ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ಈ ಅಧ್ಯಾಯದಲ್ಲಿಯೇ ನಮಗೆ ಸುಮಾರು ಹನ್ನೊಂದು ಶ್ಲೋಕಗಳು ಮಂತ್ರಗಳು ಕೇವಲ ಇಂದ್ರಿಯ ನಿಗ್ರಹದ ಮೇಲೆ ಇದೆ ಐವತ್ತೆಂಟನೆಯ ಶ್ಲೋಕದಿಂದ ಶುರುಗೊಂಡು ಅರವತ್ತೆಂಟನೆಯ ಶ್ಲೋಕದವರೆಗೆ ಮುಕ್ತಾಯ ಆ ಇಂದ್ರಿಯ ನಿಗ್ರಹದ ಆ ಒಂದು ಪ್ರಾಮುಖ್ಯತೆಯನ್ನು ನಮಗೆ ಎತ್ತಿ ಹಿಡಿತು ಅದನ್ನು ಹೇಳ್ತಾ ಇರ್ತಕ್ಕಂತಹ ಭಗವಂತ ಏನು ಹೇಳ್ದ ಅಂದರೆ ರಾಗದ್ವೇಷ ವ್ಯುಕ್ತ ರಾಗದ್ವೇಷದಿಂದ ರಹಿತವಾಗಿರ್ತಕ್ಕಂತಹ रगू द्वेष इदेत यस्वाद इंद्रिय विषय के संबंध पट्ट रगवे आगली द्वेषवे आगे इदे हादसू अतकंतु कव आत्म वशद ಇಂದ್ರಿಯಗಳೆಲ್ಲವೂ ಕೂಡ ಆತ್ಮನಿಂದ ನಿರ್ದೇಶಿತವಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದರೆ ಆಗ ಅವನಿಗೆ ಮನಸ್ಸಿನ ಪ್ರಸನ್ನತೆ ಬರುತ್ತೆ ಅಂತ ಇಲ್ಲಿ ಭಗವಂತ ಹೇಳಿದ ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಒಬ್ಬ ರಾಜ ಇದ್ದ ಆ ರಾಜನಿಗೆ ಒಬ್ಬ ಮಂತ್ರಿ ಆ ಮಂತ್ರಿ ಅವನಿಗಿಬ್ಬರು ಸೇವಕರು ಅವರನ್ನು ಆತ ರಾಜನಿಗೆ ಬೇಕಾದಂತಹ ಸೇವೆಯನ್ನು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದ ಅಂತಹ ಒಂದು ಸಂದರ್ಭದಲ್ಲಿ ಎಷ್ಟು ಇದು ಮಾಡಿದ್ರೂ ಕೂಡ ರಾಜನಿಗೆ ದಿನೇ ದಿನೇ ಅವನ ರಾಜ್ಯದ ಅವನತಿ ಕಾಣಿಸ್ತಾ ಇತ್ತು ಅವನತಿ ಅಂದರೆ ನಾಶ ದಿನೇ ದಿನೇ ಕ್ಷಯ ಹೊಂದುತ್ತಾ ಇತ್ತು ಅವನಿಗೆ ಅರ್ಥವೇ ಆಗಲಿಲ್ಲ ಇದಕ್ಕೆ ಕಾರಣವೇನು ಉಂಟು ಯಾಕೆ ಅಂದರೆ ಆಲೋಚನೆ ಮಾಡಿದ್ರೆ ಮಂತ್ರಿ ಅತ್ಯಂತ ದಕ್ಷನಾಗಿದ್ದ ಎಲ್ಲ ರೀತಿಯಲ್ಲೂ ಕೂಡ ರಾಜನ ಸೇವೆಯನ್ನು ಹಗಲು ಇರುಳು ಮಾಡಿಕೊಂಡು ಬಂದಿದ್ದ ಇಬ್ಬರು ಸೇವಕರನ್ನು ಕೂಡ ಇಟ್ಬಿಟ್ಟು ಅವರನ್ನ ಈ ರಾಜನಿಗೆ ಮತ್ತು ರಾಜನ ರಾಜ್ಯಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಎಲ್ಲ ಒಂದು ಹಿತಚಿಂತನೆಯನ್ನ ಮಾಡಲಿಕ್ಕೆ ಅಂತ ಇಟ್ಟಿದ್ದ ಎಷ್ಟು ಆಲೋಚನೆ ಮಾಡಿದ್ರೂ ಇದು ಯಾಕೆ ನಮ್ಮ ರಾಜ್ಯ ಪದೇ ಪದೇ ಅವನತಿ ಹೊಂದಿ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅವನಿಗೆ ಹೊಳಿಲಿಲ್ಲ ನಂತರ ಅವನು ಕೆಲಸ ಮಾಡಿದ ಆತ ಆ ಮಂತ್ರಿಯನ್ನೇ ಬದಲಾಯಿಸಿಬಿಟ್ಟ ಮಂತ್ರಿಯನ್ನು ಬದಲಾಯಿಸಿ ಇನ್ನೊಬ್ಬ ಮಂತ್ರಿಯನ್ನು ಇಟ್ಕೊಂಡ ಆ ಇನ್ನೊಬ್ಬ ಮಂತ್ರಿಯನ್ನು ಇಟ್ಕೊಂಡಿದ್ದೇ ತಡ ಇವನಿಗೆ ಇದ್ದಕ್ಕಿದ್ದ ಹಾಗೆ ಅದೃಷ್ಟ ಕುದಾಯಿಸ್ಲಿಕ್ಕೆ ಶುರು ಮಾಡಿದ್ರು ಹಿಂದೆ ಯಾವ ಇಬ್ಬರು ವ್ಯಕ್ತಿಗಳ ಜೊತೆಗೆ ಈ ಮಂತ್ರಿ ಕೆಲಸ ಮಾಡ್ತಾ ಆ ರಾಜನ ಅವನತಿಗೆ ಕಾರಣವಾದನೋ ಹೊಸ ಮಂತ್ರಿ ಬಂದ ತಕ್ಷಣ ಇಲ್ಲಿ ಈ ರಾಜನಿಗೆ ಅದೃಷ್ಟ ಖುಲಾಯಿಸಲಿಕ್ಕೆ ಶುರುವಾಯಿತು ರಾಜ್ಯ ಔನ್ನತ್ಯಕ್ಕೆ ಏರು ಏನಪ್ಪ ಇದು ಅಂತ ಹೇಳಿದ್ರೆ ಈ ರಾಜ ಆತ್ಮ ಅವನಿಗೆ ಇರ್ತಕ್ಕಂತಹ ಈ ಹಿಂದಿನ ಯಾವ ಮಂತ್ರಿ ಇದ್ನೋ ಆ ಮಂತ್ರಿ ಕಲುಷಿತವಾದಂತಹ ಕಾಮದಿಂದ ಕೂಡಿರ್ತಕ್ಕಂತಹ ಮಂತ್ರಿ ಅವನನ್ನು ಉಪಯೋಗಿಸಿಕೊಂಡು ಅವನಿಗೆ ಇಬ್ಬರು ಸೇವಕರು ಒಬ್ಬ ರಾಗ ಏನೊಬ್ಬ ದ್ವೇಷ ಆ ಇಬ್ಬರು ರಾಗದ್ವೇಷ ಹೊಂದಿರತಕ್ಕಂತಹ ಇಬ್ರು ಇರತಕ್ಕಂತಹ ಇಬ್ಬರನ್ನು ಉಪಯೋಗಿಸಿಕೊಂಡು ಇದಾ ರಾಜನಿಗೆ ಎಲ್ಲವನ್ನೂ ತಾನೇ ನಿಮ್ಮ ಉನ್ನತಿಯನ್ನು ಮಾಡ್ತೇನೆ ಅನ್ನುವ ರೀತಿಯಲ್ಲಿ ಅವನಿಗೆ ಸಂಜಾಯಿಸಿ ಅವನು ಎಷ್ಟು ಇವನ ಸೇವೆ ಮಾಡಿದ್ರೂ ಕೂಡ ಈ ರಾಜ ಅಂತಕ್ಕಂಥ ದಿನೇ ದಿನೇ ಅವನತಿಗೆ ಇಳಿತಾ ಇಲ್ಲ ಯಾಕೆ ಆ ಇಬ್ಬರು ಆ ಸಚಿವರು ಮಂತ್ರಿಯ ಕೆಳಗೆ ಇರತಕ್ಕಂತಹ ಸಚಿವರು ಅವರ ಒಂದು ಸಾಮರ್ಥ್ಯವೇ ಅಷ್ಟು ರಾಜ್ಯವನ್ನು ಹಾಳು ಮಾಡ್ತಕ್ಕಂತಹ ಸಾಮರ್ಥ್ಯ ರಾಗದ್ವೇಷ ಇವರಿಬ್ಬರೇ ಆ ಸಚಿವರು ಅವರಿಗೆ ತಕ್ಕನಾಗಿ ಇರ್ತಕ್ಕಂತಹ ಕಾಮ ಅಂತಕ್ಕಂತಹ ಮಂತ್ರಿ ಈಗ ಯಾವಾಗ ಈ ಮಂತ್ರಿಯನ್ನು ತೆಗೆದುಹಾಕಿ ವಿವೇಕ ಅಂತಕ್ಕಂತಹ ಮಂತ್ರಿಯನ್ನು ಅಪಾಯಿಂಟ್ ಮಾಡಿದ್ನೋ ರಾಜ ಆಗ ಇದೇ ಸಚಿವರು ಬದಲಾಗಿಬಿಟ್ರು ಇದೇ ಸಚಿವರು ಈ ವಿವೇಕ ಅಂತಕ್ಕಂತಹ ಮಂತ್ರಿಯ ಕೆಳಗಡೆ ಇರತಕ್ಕಂತಹ ಇಬ್ಬರು ಸಚಿವರು ಇಬ್ಬರೂ ಕೂಡ ಜ್ಞಾನವೈರಾಗ್ಯ ರೂಪವಾಗಿ ತಮ್ಮ ಪೋಸ್ಟನ್ನು ಚೇಂಜ್ ಮಾಡಿಕೊಂಡ ಯಾವಾಗ ಆ ರೀತಿಯಾಗಿ ಚೇಂಜ್ ಆಯಿತೋ ಪೋಸ್ಟು ಆ ರಾಜ ಪುನಃ ಉನ್ನತಿಯ ಮಾರ್ಗಕ್ಕೆ ಬಂದ ಇದೇನು ತೋರಿಸತ್ತೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಸಂಸಾರದಲ್ಲಿ ಯಾವ ರೀತಿಯಲ್ಲಿ ನಾವು ಸಂಸಾರದಲ್ಲಿರ್ತಕ್ಕಂತಹ ನಾವು ಇಂದ್ರಿಯಗಳು ಇಂದ್ರಿಯಗಳ ವಿಷಯ ವಸ್ತುಗಳ ನಡುವೆ ಓಡಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಹಗಲೆರಳು ಕೂಡ ಆ ಇಂದ್ರಿಯಗಳ ವಿಷಯ ವಸ್ತುಗಳಲ್ಲಿ ರಾಗದ್ವೇಷ ಅಂಟ್ಕೊಂಡಿರತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಇಂದ್ರಿಯಗಳಿಗೆ ಕೊಟ್ಟು ಆ ಇಂದ್ರಿಯಗಳನ್ನ ಯಾವ ರೀತಿಯಾಗಿ ಶಿಕ್ಷಿತನನ್ನಾಗಿ ಮಾಡಿದಾಗ ಆ ಒಂದು ವಿಷಯವಸ್ತುಗಳು ಅಂತಕ್ಕಂಥದ್ದು ವೈರಾಗ್ಯ ಹಾಗೂ ಜ್ಞಾನಭರಿತವಾಗಿ ಆ ವಿಷಯ ವಸ್ತುಗಳನ್ನು ಸೇವಿಸಿದಾಗ ಹೇಗೆ ಅವೇ ಇವನನ್ನು ಉನ್ನತಿಯ ಮಾರ್ಗಕ್ಕೆ ಒಯ್ಯುತ್ತವೆ ಅನ್ನೋದು ಇಲ್ಲಿ ಇರ್ತಕ್ಕಂಥದ್ದು ಮೂಲ ಮತ್ತು ಬಾಲ ಯಾವುದು ಮೂಲ ಅಂದರೆ ಆತ್ಮ ಯಾವುದು ಬಾಲ ಅಂದರೆ ವಿಷಯ ವಸ್ತು ಈ ಮಧ್ಯೆ ಇದೆಯಲ್ಲ ಮಹಾಕಳ ಯಾವುದದು ಅವಿವೇಕ ನಾವು ವಿವೇಕ ಮಾಡದೆ ಯಾವ ಯಾವ ವಿಷಯ ವಸ್ತುಗಳಲ್ಲಿ ಯಾವ ಯಾವ ಇಂದ್ರಿಯ ವಸ್ತು ವಸ್ತುಗಳಲ್ಲಿ ನಾವು ಕೈ ಹಾಕ್ತೇವಿಯೋ ಅಂಥವುಗಳೆಲ್ಲವೂ ಕೂಡ ನಮ್ಮನ್ನು ಕೆಳಗೆ ಒಯ್ತವೆ ಕೆಳಗೆ ನೂಗ್ತವೆ ಹೀಗಾಗಿ ಹಾಗೆ ಅವುಗಳು ನಮ್ಮನ್ನು ಎಳಿದೇ ಇರೋಕೆ ಹಾಗೆ ಮಾಡಬೇಕಾದ್ರೆ ನಾವು ಆ ಇಂದ್ರಿಯಗಳನ್ನು ಉಪಯೋಗಿಸದೇ ಇರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕೆಲಸ ಮಾಡಬೇಕಾಗಿದೆ ನಮ್ಮ ಕರ್ಮವನ್ನು ಸವಿಸಬೇಕಾಗಿದೆ ಹಾಗೆ ನಮ್ಮ ಕರ್ಮವನ್ನು ಸವಿಸಿಕೊಂಡೆಯೇ ನಾವು ನಮ್ಮ ಉನ್ನತಿಯನ್ನು ನಾವು ಹೊಂದಬೇಕಾಗಿತ್ತು ಕರ್ಮ ಮಾಡುವಂತಹ ಸಂದರ್ಭದಲ್ಲಿ ಈ ಇಂದ್ರಿಯಗಳೆಲ್ಲವೂ ಕೂಡ ಕೆಲಸಕ್ಕೆ ಹಾಗಿದ್ರೆ ಈ ಇಂದ್ರಿಯಗಳನ್ನೇ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಆ ಜಾಣತನ ಆ ಜಾಣತನವೇ ಇಲ್ಲಿ ಭಗವಂತ ಎಲಿಯೇತನಕ್ಕೆ ನಮಗೆ ಹೇಳಿತ್ತು ಇಂದ್ರಿಯ ನಿಗ್ರಹ ಅಂದರೆ ಅಷ್ಟೇ ಟ್ರೈನಿಂಗ್ ಆಫ್ ಸೆನ್ಸ್ ಆರ್ ಇಂದ್ರಿಯ ಜ್ಞಾನೇಂದ್ರಿಯಗಳ ಸಮೂಹವನ್ನು ಕರ್ಮೇಂದ್ರಿಯಗಳ ಸಮೂಹವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಉಪಯೋಗಿಸಿದರೆ ನಮ್ಮನ್ನ ಇವುಗಳಲ್ಲೂ ಮೇಲಕ್ಕೆ ಎತ್ತವೆ ಯಾವ ರೀತಿಯಲ್ಲಿ ಅವಿವೇಕದಿಂದ ಗೊತ್ತಿಲ್ಲದೆ ಅಜ್ಞಾನದಿಂದ ಉಪಯೋಗಿಸಿದರೆ ಅದು ನಮ್ಮನ್ನು ಹಾಗೆ ಕೆಳಗೆ ಬಿಸಾಕ್ತವೆ ಅನ್ನುವಂತಹ ಜಾಗ್ರತೆ ವಿವೇಕ ಎಚ್ಚರಿಕೆ ಇದು ಕ್ಷಣ ಕ್ಷಣಕ್ಕೂ ನಮಗಿರಬೇಕು ಒಂದು ಕ್ಷಣ ಮಿಸ್ ಆದರೆ ಅಷ್ಟೆ ಪತನ ಖಚಿತ ಹಾಗಿರಬೇಕಾದ್ರೆ ಅಪ್ರಮಾದ ಅಂತಕ್ಕಂಥದ್ದು ನಮ್ಗೆ ಬೇಕಿ ಬೇಕು ಎಚ್ಚರ ತಪ್ಪದಿರಬೇಕು ಏನಿದು ಅಪ್ರಮಾದ ಅಂದರೆ ಯಾವಾಗಲೂ ಕೂಡ ಗುರಿ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ರಾರಾಜಿಸ್ತಿರ್ಬೇಕು ಆ ಗುರಿ ಅಂತಕ್ಕಂಥದ್ದು ನನ್ನ ಗುರಿ ಏನು ನನ್ನ ಗುರಿ ಏನು ನನ್ನ ಗುರಿ ಪ್ರಪಂಚವೋ ನನ್ನ ಗುರಿ ಭಗವಂತ ನನ್ನ ಗುರಿ ಪ್ರಪಂಚ ಆದರೆ ಅದ ಕತೆ ಬೇರೆ ನನ್ನ ಗುರಿ ಭಗವಂತ ಆದರೆ ಅದಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ನನ್ನ ಆಲೋಚನೆ ಯಾವ ರೀತಿಯಲ್ಲಿ ನನ್ನ ಇಂದ್ರಿಯಗಳ ಚಟುವಟಿಕೆ ಯಾವ ರೀತಿಯಲ್ಲಿ ವಿವೇಕವನ್ನು ಬಳಸುವಿಕೆ ಇವೆಲ್ಲ ಇರಬೇಕು ಅನ್ನೋದನ್ನು ಮುಂಚೆಯೇ ಖಚಿತ ಮಾಡಿಕೊಳ್ಬೇಕು ಅಂತಹ ಟ್ರೈನಿಂಗ್ ಶಿಕ್ಷಣ ಬೇಕೇ ಬೇಕು ಶಿಕ್ಷಣ ಇಲ್ಲದೆ ಏನಾಗುತ್ತೆ ಅಂದರೆ ಬಹುಶಃ ಶಿಕ್ಷಣ ಇಲ್ಲದೆ ನೀವು ಮೋಟರ್ ಗಾಡಿ ಓಡಿಸಿದ್ರೂ ಖಾಲಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಎಲ್ಲೋ ಅಂತೂ ಗುದ್ದುದಂತೂ ಯಾರು ಬಂದು ಗುದ್ದೇ ನೀವು ಗೋಡೆಗಾದರೂ ಗುದ್ದೇ ಗೊತ್ತಿಲ್ಲ ಹಾಗೆಯೇ ಇಲ್ಲೂ ಕೂಡ ಅಂತಹ ಸಾಮಾನ್ಯವಾದಂತಹ ಲೌಕಿಕ ವಿಷಯದಲ್ಲಿಯೇ ನಮಗೆ ಇಷ್ಟು ಶಿಕ್ಷಣ ಬೇಕು ಇನ್ನು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಕೇವಲ ನಮ್ಮ ಅಂತರ್ರಾಜ್ಯ ಒಳಗಿನ ರಾಜ್ಯದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಹಸವನ್ನು ಮಾಡಲಿಕ್ಕೆ ಬಯಸ್ತಕ್ಕಂತಹ ನಾವು ಇನ್ನಷ್ಟು ಎಚ್ಚರಿಕೆಯಿಂದ ಶಿಕ್ಷಣವನ್ನು ಪಡಿಬೇಕು ಅಂದರೆ ನಿಜವಾಗಿಯೂ ಅದು ಊಹಿಸಲಿಕ್ಕೆ ಅಸಾಧ್ಯ ಹೀಗೆ ಹೇಳ್ತಾ ಆ ಭಗವಂತ ಪ್ರಸಾದ ಮನಸ್ಸಿನ ಪ್ರಸನ್ನತೆ ಮನಸ್ಸು ಪ್ರಸನ್ನವಾಗುವುದು ಯಾವಾಗ ಅಂತ ಹೇಳಿದರೆ ಇಂದ್ರಿಯಗಳು ಪ್ರಸನ್ನವಾದಾಗ ಇಂದ್ರಿಯಗಳು ಪ್ರಸನ್ನವಾಗುವುದು ಯಾವಾಗ ಅಂದರೆ ಇಂದ್ರಿಯಗಳು ತಮ್ಮ ತಮ್ಮ ವಿಷಯ ವಸ್ತುಗಳಲ್ಲಿ ರಾಗದ್ವೇಷ ಇಲ್ಲದೇ ವರ್ತಿಸುತ್ತಿರುವಾಗ ಇಂದ್ರಿಯಗಳು ತಮ್ಮ ತಮ್ಮ ವಿಷಯ ವಸ್ತುಗಳಲ್ಲಿ ಓಡಾಡ್ತಾ ಇರಬೇಕು ಕಣ್ಣು ರೂಪವನ್ನು ನೋಡಬೇಕು ಕಿವಿ ಶಬ್ದವನ್ನು ಕೇಳಬೇಕು ತ್ವಚೆ ಸ್ಪರ್ಶವನ್ನು ಮಾಡಬೇಕು ಮೂಗು ಗಂಧವನ್ನು ಸವೀಬೇಕು ನಾಲಿಗೆ ರುಚಿಯನ್ನು ನೋಡಬೇಕು ಆದರೂ ಕೂಡ ಆ ವಿಷಯ ವಸ್ತುಗಳಲ್ಲೂ ಇರ್ತಕ್ಕಂತಹ ರಾಗದ್ವೇಷಕ್ಕೆ ಒಳಗಾಗಬಹುದು ನೋಡಿ ಇದು ಹಾಗೆ ನೀವು ಮಾಡುವುದಾದರೆ ಮನಸ್ಸು ಎಷ್ಟು ಚೆನ್ನಾಗಿ ಅದು ಓಡಾಡ್ಕೊಂಡಿದ್ರೂ ಕೂಡ ಇಂದ್ರಿಯಗಳ ಜೊತೆಗೆ ಓಡಾಡ್ಕೊಂಡಿದ್ರೂ ಕೂಡ ಅದು ಕಿಂಚಿತ್ತೂ ಕೂಡ ಅಲುಗಾಡುವುದಿಲ್ಲ ಶಾಂತವಾಗಿ ಇರ್ತದೆ ಪೆಸಿಫಿಕ್ ಓಶಿಯನ್ ಶಾಂತ ಮಹಾಸಾಗರ ಆ ರೀತಿಯಲ್ಲಿ ಇರ್ತದೆ ಯಾವಾಗ ಮನಸ್ಸು ಶಾಂತವಾಗುತ್ತೋ ಪ್ರಸನ್ನವಾಗುತ್ತೋ ಅದನ್ನೇನೇ ಅಲ್ಲಿ ಭಗವಂತ ಹೇಳುತ್ತೆ ಪ್ರಸಾದ ಅದಿಗಚ್ಚದಿ ಅಂತ ಪ್ರಸಾದವನ್ನ ಅಥವಾ ಪ್ರಸನ್ನತೆಯನ್ನ मन अत्य प्रसन्नग प्रसाद सर्व दुखान हानि रस्योपजाय प्रसन्न चेतसो हि आशु बुद्धिष्ठी मनु प्रसन्नवा प्रयोजन ऐन अब क्या नावेलू कयोजन इदे वो मुंड़ी मार्केट हू अली अच्छा ಹೀಗೆ ಈಗ ಇಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ನಮಗೆ ಭಗವಂತ ಪ್ರಚೋದನೆಯನ್ನು ಕೊಡಬೇಕಾದ್ರೆ ನೀನು ಈ ರೀತಿಯಲ್ಲಿ ಇಂದ್ರಿಯಗಳನ್ನು ಜಯಿಸಬೇಕು ನೀನು ಈ ರೀತಿಯಲ್ಲಿ ಮನಸ್ಸಿನ ಪ್ರಸನ್ನತೆಯನ್ನು ಕಾಪಾಡಿಕೊಂಡಿರಬೇಕು ಅಂದರೆ ನಾವು ಕೇಳುವಂಥ ಬೇಸಿಕ್ ಕ್ವಶನ್ನು ಅದರಿಂದ ನನಗೇನು ಪ್ರಯೋಜನ ಈಗ ಇವನಿಗೊಂದು ಪ್ರಯೋಜನ ಹೇಳಬೇಕು ನಾವು ಪ್ರಯೋಜನ ಹೇಳದೇ ಹೋದರೆ ಅವನಿಗೆ ಅದರಲ್ಲಿ ಆಸಕ್ತಿ ಮೂಡೋದಿದೆ ಆಸಕ್ತಿ ಮೂಡದೆ ಹೋದರೆ ಅದರಲ್ಲಿ ಅವನು ಉದ್ಯುಕ್ತನಾಗುವುದಿಲ್ಲ ಹೀಗಾಗಿ ಭಗವಂತ ಇಲ್ಲಿ ಅರವತ್ತೈದನೇ ಮಂತ್ರದಲ್ಲಿ ಪ್ರಸಾದೇ ಸರ್ವ ದುಃಖ ನಂ ಹಾನಿ ಅಸ್ಯ ಉಪಜಾಯತೆ ಅಸ್ಯ ಅಂದರೆ ಯಾರು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಇಂದ್ರಿಯಕ್ಕೆ ದಾಸನಾಗದೆ ತಾನೇ ಇಂದ್ರಿಯಕ್ಕೆ ಈಶನಾಗಿ ಅಂದರೆ ಡೈರೆಕ್ಟ್ ಆಗಿ ಮಿಡಿಲ್ ಮ್ಯಾನ್ ಇದ್ರೆ ಎಲ್ಲ ಕಡೆ ಡೇಂಜರಸ್ ಈ ಅಪಾಯ ಅಂತಕ್ಕಂಥದ್ದು ಎಲ್ಲ ಆಗ್ತಕ್ಕಂಥದ್ದು ಮಿಡ್ಲ್ ಮ್ಯಾನ್ ಇಂದ ನಾವು ತಿಳ್ಕೊಂಡಿದ್ದೇವೆ ಮನಸ್ಸಿಲ್ಲದೆ ಕೆಲಸ ಆಗೋದಿಲ್ಲ ಅಂತ ಅದು ಮೊಟ್ಟ ಆಧ್ಯಾತ್ಮ ಜೀವನದಲ್ಲಿ ಮೊಟ್ಟ ಮೊದಲನೆಯ ತಪ್ಪ ಮನಸ್ಸು ಇಲ್ಲದೆಯೂ ಕೆಲಸವಾಗುತ್ತೆ ಯಾಕೆ ಅಂದ್ರೆ ಅದು ಆ ಪ್ರಕೃತಿಯಲ್ಲೇ ಇದೆ ಆ ಕೆಲಸ ಮಾಡತಕ್ಕಂತಹ ಗುಣ ಮನಸ್ಸೊಂದು ಮಧ್ಯ ಬಂದು ತೊಂದರೆ ಕೊಡ್ತಾ ಈಗ ಯಾವಾಗ ಮಧ್ಯವರ್ತಿ ಆದಂತಹ ಆ ಅತ್ಯಂತ ಪ್ರಕ್ಷುಬ್ಧವಾಗಿರ್ತಕ್ಕಂತಹ ಮನಸ್ಸು ತನ್ನ ಕೆಲಸವನ್ನು ಸ್ಥಗಿತ ಮಾಡ್ತದೆಯೋ ಯಾವಾಗ ಆತ್ಮ ಜೀವಾತ್ಮ ಸಾಕ್ಷಾತ್ತಾಗಿ ನೇರವಾಗಿ ತನ್ನ ಸೇವಕರಿಗೆ ಆಜ್ಞೆಯನ್ನು ಮಾಡ್ತಾನೆಯೋ ಕಣ್ಣು ಈಗ ನೋಡು ಅಂತ ಆಜ್ಞೆ ಮಾಡಿದ್ರೆ ಕಣ್ಣು ಹೋಗಿ ಎಲ್ಲಿ ರಮಿಸಿದ್ರೂ ಕೂಡ ಎಲ್ಲೂ ಸಿಕ್ಕಾಕೊಳೋದಿಲ್ಲ ಕಿವಿ ಹೋಗಿ ಯಾವ ಶಬ್ದವನ್ನು ಕೇಳಿದ್ರೂ ಕೂಡ ಅಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಮೂಗು ಹೋಗಿ ಎಂತಹ ಗಂಧವನ್ನು ಆಘ್ರಾಣಿಸಿದರೂ ಕೂಡ ಅದರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ನಾಲಿಗೆ ಎಂಥ ರುಚಿಯನ್ನು ಸವಿದರೂ ಕೂಡ ಅದು ಸಿಕ್ಕಾಕೊಳ್ಳೋದಿಲ್ಲ ತ್ವಚೆ ಕೂಡ ಎಂತಹ ಸ್ಪರ್ಶವನ್ನು ಅನುಭವಿಸಿದ್ರೂ ಕೂಡ ಅದು ಸಿಕ್ಕಾಕೊಳ್ಳೋದಿಲ್ಲ ಯಾಕೆ ಅಂದರೆ ಅವರಿಗೆ ಡೈರೆಕ್ಟಾಗಿ ಎಲ್ಲಿಂದ ಸಿಗ್ತಾ ಇದೆ ಆಜ್ಞೆ ಅಂದರೆ ಆತ್ಮ ನಿಂಬ ಇದು ಸೀಕ್ರೆಟ್ ಮನಸ್ಸಿನಿಂದ ಪ್ರಚೋದಿತರಾಗಿ ಅವುಗಳು ಕೆಲಸ ಮಾಡ್ತಾ ಇದ್ರೆ ಸಿಕ್ಕಾಕೊಂಡ್ಬಿಡ್ತವೆ ಆತ್ಮನಿಂದ ಡೈರೆಕ್ಟ್ ಆಗಿ ನೇರವಾಗಿ ಅವುಗಳು ಉದ್ಯುಕ್ತರಾಗಿ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ರೆ ಅತ್ಯಂತ ಮುಕ್ತವಾಗಿ ಓಡಾಡ್ತಾ ಇರ್ತವೆ ವ್ಯತ್ಯಾಸ ಇಷ್ಟ ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ ಆತ್ಮವಶ್ಯ ಈ ಪದವನ್ನು ಬಳಸ್ತಾ ಆತ್ಮವಶ್ಯ ಆತ್ಮವ ಆತ್ಮದ ವಶವನ್ನು ಆತ್ಮದ ವಶವನ್ನು ಆ ಮನಸ್ಸಿಗೆ ಕೊಡಬೇಕು ಮನಸ್ಸನ್ನು ನೇರವಾಗಿ ಆತ್ಮಕ್ಕೆ ಆತ್ಮದ ಕೆಳಗೆ ಅದನ್ನು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಹೀಗಾದಾಗ ಮಾತ್ರ ಈ ಪ್ರಸನ್ನತೆ ಅನ್ನೋದು ಅವನಿಗೆ ಸಿಗ್ತದೆ ಈ ಪ್ರಸನ್ನತೆ ಬಂದಾಗ ಏನಾಗುತ್ತೆ ಅಂದರೆ ಸರ್ವದುಃಖ ಏನಿದು ಸರ್ವದುಃಖ ಅಂದರೆ ನಾವು ದುಕ್ಕವನ್ನ ಮೂರು ವಿಧವಾಗಿ ವರ್ಣಿಸ್ತೇವೆ ಏನದು ಅಧಿದೈವಿಕ ಆಧ್ಯಾತ್ಮಿಕ ಅಧಿಭೌತಿಕ ಏನಿದು ಅಧಿದೈವಿಕ ಅಂದರೆ ಅಧಿದೈವಿಕ ದುಃಖಗಳು ಅಂತ ಹೇಳಿದ್ರೆ ದೈವ ನಿಮಿತ್ತದಿಂದ ಆಗಿರ್ತಕ್ಕಂಥವು ಯಾವುದದು ಭೂಕಂಪ ಪ್ರಲಯ ಕ್ಷಾಮ ಇವೆಲ್ಲ ಯಾವ ಮನುಷ್ಯನ ಹತೋಟಿಯಲ್ಲೂ ಇಲ್ಲ ಇವುಗಳೆಲ್ಲ ಈ ಇಪ್ಪತ್ತೊಂದನೇ ತಾರೀಕು ಆಗತ್ತಂತಲ್ಲ ಹಾಗೆ ಅಂತಹ ದುಃಖಗಳಿಗೆ ಆದಿದೈವಿಕ ದುಃಖಗಳು ಅಂತ ಕರೀತಾರೆ ದೈವ ನಿಮತ್ತದಿಂದ ಆಗಿರ್ತಕ್ಕಂಥ ಸಿಡ್ಲು ಹೊಡೆಯೋದು ಹೊಡಿಯೋದು ಇವೆಲ್ಲ ಇನ್ನು ಆದಿಭೌತಿಕ ದುಃಖಗಳು ಅಂತ ಹೇಳಿದ್ರೆ ಬೇರೆ ಭೂತಗಳಿಂದ ಬೇರೆ ಭೂತಗಳು ಅಂದ್ರೆ ಯಾವುದು ಇನ್ನೊಂದು ಜೀವಿಗಳಿಂದ ಇನ್ನೊಬ್ಬ ಮನುಷ್ಯನಿಂದ ಆಗ್ತಕ್ಕಂತಹ ದುಃಖಗಳು ಪ್ರಾಣಿಗಳಿಂದ ವನ್ಯ ಮೃಗಗಳಿಂದ ಆಗ್ತಕ್ಕಂತಹ ದುಃಖಗಳೆಲ್ಲ ಆದಿ ಭೌತಿಕ ದುಃಖಗಳು ಆಧ್ಯಾತ್ಮಿಕ ದುಃಖ ಅಂದ್ರೆ ಏನು ಆತ್ಮಕ್ಕೆ ಸಂಬಂಧಪಟ್ಟಂತಹ ದುಃಖ ಅಂದ್ರೆ ಏನು ಅಂದ್ರೆ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಆದಿ ವ್ಯಾಧಿಗಳು ಆದಿ ಅಂದರೆ ಮನಸ್ಸಿನ ರೋಗ ವ್ಯಾಧಿ ಅಂದರೆ ಶರೀರದ ರೋಗ ಯಾವಾಗ ಈಗ ಮನಸ್ಸು ಪ್ರಸನ್ನವಾಯಿತೋ ಅವಗ ಈ ಎಂತಹ ದುಃಖ ಬಂದರೂ ಕೂಡ ಈ ಇಪ್ಪತ್ತೊಂದನೇ ತಾರೀಕು ಬರಲಿ ಬಂದಾಗ ಗೊತ್ತಾಗತ್ತೆ ಆ ಪ್ರಸನ್ನವಾಗಿರ್ತಕ್ಕಂತಹ ಮನಸ್ಸು ಪರವಾಗಿಲ್ಲ ನನಗೇನಂತೆ ಏನು ಪ್ರಳಯ ಬಂದರೂ ಪರವಾಗಿಲ್ಲ ಏನು ಬಂದರೂ ಪರವಾಗಿಲ್ಲ ನಾನು ಆರಾಮಾಗಿ ಇರ್ತೇನೆ ಅಷ್ಟೆ ಏನ್ ಮಾಡೋಕ್ಕಾಗತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೊಡೋದಿಲ್ಲ ಅದು ಆದಿ ದೈವಿಕವಾಗಲಿ ಅಥವಾ ಆದಿ ಭೌತಿಕವಾಗ್ಲಿ ಏನೋ ಒಂದು ತೊಂದರೆ ಬಂತು ಹ್ಮ್ ಏನೋ ಒಂದು ತೊಂದರೆ ಇನ್ನೊಬ್ಬ ಯಾವನೋ ಕಾಟ ಕೊಟ್ಟ ಇರ್ತಾರಲ್ಲ ನಾವು ಸಮಾಜದಲ್ಲಿ ಇರಬೇಕಂದ್ರೆ ಎಲ್ಲರೂ ಒಂದೇ ಥರ ಇರ್ತಾರಾ ಎಲ್ಲ ಒಂದೇ ಮನ್ಸಿನವರ ಅದನ್ನೇ ಭರ್ತೃಹರಿ ಹೇಳೋದು ನಾಲ್ಕು ಜನ ವ್ಯಕ್ತಿಗಳು ಇರ್ತಾರೆ ಒಬ್ಬರು ಕೇವಲ ಇನ್ನೊಬ್ಬರಿಗೆ ಯಾವುದೇ ಒಂದು ಅವರಿಂದ ಸುಖವನ್ನೇ ಏನನ್ನೇ ಬಯಸದೆ ಕೇವಲ ಅವರಿಗೆ ಒಳ್ಳೆಯದನ್ನೇ ಮಾಡ್ತಕ್ಕಂತಹ ಜೀವಿಗಳು ಸಾಧುಸಂತರು ಅವ್ರಿಗೇನು ಬೇಕಾಗಿಲ್ಲ ಇನ್ ರಿಟರ್ನ್ ಅಂತಹ ಜೀವಿಗಳು ಕೆಲವರು ಇರ್ತಾರೆ ಅವರು ಇನ್ನೊಬ್ಬರು ಏನಾದರೂ ಒಳ್ಳೇದು ಮಾಡಿದರೆ ಇವರು ಅವರಿಗೆ ಒಳ್ಳೇದು ಮಾಡ್ತಾರೆ ಅಂತಹ ಜೀವಿಗಳು ಅವರೇನಾದರೂ ಕೊಟ್ಟರೆ ಇವರೇನಾದರೂ ಅವರಿಗೆ ವಾಪಸ್ ಕೊಡ್ತಾರೆ ಇನ್ನು ಮೂರನೇ ಜಾತಿ ಇರ್ತಾರೆ ಎಂತಹ ಮೂರನೇ ಜಾತಿ ಅಂದರೆ ಅವರು ಬೇರೆಯವ್ರು ಏನಾದರೂ ಇವರಿಗೆ ಅಪಕಾರ ಮಾಡಿದರೆ ಇವರು ಕೂಡ ರಪ್ ಅಂತ ಬಾರಿಸ್ತಾರೆ ಅವರಿಗೆ ಅಂಥೋ ಇನ್ನು ನಾಲ್ಕನೇ ವಿಧ ವ್ಯಕ್ತಿಗಳು ಅದನ್ನು ಬರ್ತರಿ ಹೇಳ್ತಾನೆ ಇವರ ಹೆಸರು ಏನು ಅಂತ ನಂಗೆ ಗೊತ್ತೇ ಆಗಲಿಲ್ಲ ಅಂತ ಯಾಕೆ ಅಂದರೆ ಅಂತಹ ರಾಕ್ಷಸರು ಬೇರೆಯವರು ಇವರ ಸುದ್ದಿಗೆ ಬರದೇ ಹೋದ್ರೂ ಕೂಡ ಅವರ ಹತ್ರನೇ ಹೋಗಿ ಅವರಿಗೆ ಎಲ್ಲ ರೀತಿಯ ತೊಂದರೆಯನ್ನು ಕೊಡ್ತಾರೆ ನೋಡಿ ಈ ನಾಲ್ಕನೇ ವಿಧದ ವ್ಯಕ್ತಿಗಳೇ ಸಮಾಜದಲ್ಲಿ ತುಂಬಿಕೊಂಡಿದ್ದಾಗ ಇನ್ನು ಹೇಗಿರಬೇಕು ಅದಕ್ಕೂ ನಾವು ತಯಾರಾಗಿ ಅದಕ್ಕೆ ಹೇಗೆ ನಾವು ತಯಾರಾಗಿರಬೇಕು ಅಂದರೆ ಮೊದಲು ಇಲ್ಲಿ ತಯಾರು ಮಾಡ್ಕೋಬೇಕು ಅವ್ರನ್ನು ಮಟ್ಟ ಹಾಕೋದಿರಲಿ ಅದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಈ ಸಮಾಜ ಅಂದಮೇಲೆ ಎಲ್ಲ ಹೊಂದಿಕೊಂಡು ನಡೀಬೇಕಾಗಿರ್ತಕ್ಕಂಥದ್ದು ಸಮಾಜ ಈಗ ನಾನು ಆಗಲೇ ಹೇಳದಂತೆ ನಾವು ಒಂದು ಪರ್ಸೆಪ್ಷನ್ ಒಂದು ಏನೋ ಒಂದು ನಮ್ಮ ಸಮಾಜ ಹಾಗೂ ನಮ್ಮ ನಡುವೆ ಒಂದು ಒಡನಾಟ ಆಗಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಅದು ಹೊರಗಡೆ ಪ್ಲಸ್ ಒಳಗಡೆ ಎರಡು ಸೇರಿಯೇ ಪ್ರಪಂಚ ಆಗುವುದು ಈಗ ಹೊರಗಡೆ ಅಂತೂ ನಮ್ಮ ನಿಯಂತ್ರಣದಲ್ಲಿಲ್ಲ ಸರಿ ಇಲ್ಲಿ ನಿಯಂತ್ರಿಸೋಣ ಒಳಗೆ ಒಳಗೆ ಯಾವಾಗ ನಿಯಂತ್ರಿಸ್ತೀರೆಯೋ ಆವಾಗ ಒಂದೇ ಕೈ ಇರೋದ್ರಿಂದ ಚಪ್ಪಾಳೆ ತಟಕ್ಕಾಗೋದಿಲ್ಲ ಚಪ್ಪಾಳೆ ತಟಕ್ಕಾಗೋದಿಲ್ಲ ಚಪ್ಪಾಳೆ ತಟ್ಟಿದ್ರೆ ಶಬ್ದ ಜೋರಾಗ ಅಂದರೆ ಹಿಂಸೆ ಆಗುವುದು ನಮಗಿಲ್ಲಿ ಹಿಂಸೆ ಒಳಗಡೆ ರಿಯಾಕ್ಷನ್ ಆದಾಗ ನಾವು ಹೊರಗಡೆ ಅದನ್ನು ಡಿಸ್ಪ್ಲೇ ಮಾಡ್ತೀವಿ ಅಷ್ಟೇ ಇನ್ನೇನಲ್ಲ ಕೋಬೆ ಆಗಲಿ ಅಥವಾ ಬೇರೆ ಏನೇ ಆಗಲಿ ಅದೆಲ್ಲವೂ ಕೂಡ ಮೊಟ್ಟ ಮೊದಲು ಇಲ್ಲಾಗುತ್ತೆ ನಂತರ ಅದು ಹೊರಗಡೆ ವ್ಯಕ್ತವಾಗುತ್ತೆ ಅದು ಇಲ್ಲೇ ಆಗದೆ ಹೊರಗಡೆ ವ್ಯಕ್ತವಾಗುವುದು ಅಂಥದ್ದು ಇಲ್ಲವೇ ಇಲ್ಲ ಹೀಗಾಗಿ ಇಲ್ಲೂ ಕೂಡ ಆ ಒಬ್ಬ ಆದಿಭೌತಿಕ ದುಃಖ ಬರಲಿ ಏನಂತೆ ಅವನ್ನ ಅತ್ಯಂತ ಚಾಲೆಂಜೇ ಇಲ್ಲ ಯಾವ ರೀತಿಯಲ್ಲಿ ಅಂದ್ರೆ ಸ್ವಾಮಿ ಬ್ರಹ್ಮಾನ್ ಅಂದ್ರು ಹೇಳ್ತಾರೆ ಒಂದು ಸೊಳ್ಳೆ ಒಂದು ಸೊಳ್ಳೆ ದೊಡ್ಡ ಒಂದು ಕಾಡು ಕೋಣ ಆ ಕಾಡು ಕೋಣದ ಮೇಲೆ ಬಂದ್ಬಿಟ್ಟು ಸೊಳ್ಳೆ ಕೊಂಬಿನ ಮೇಲೆ ಬಂದ್ಬಿಟ್ಟು ಕೂತ್ಕೊಳ್ತಂತೆ ಕೂತ್ಕೊಂಡ್ಮೇಲೆ ಸೊಳ್ಳೆಗನ್ಸ್ತತೆ ನಾನು ಏನೋ ತಪ್ಪು ಮಾಡ್ಬಿಟ್ನೋ ಏನೋ ಬೇರೆಯವ್ರ ಜ್ಯುರಿಸ್ ದಿಕ್ಷನ್ ಬಂದ್ಬಿಟ್ನೋ ಏನೋ ಅಂತ ಹೀಗಾಗಿ ಅದು ಸೊಳ್ಳೆ ಅಯ್ಯ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸಾರಿ ಅಂತ ಇದಕ್ಕೆ ಎಷ್ಟು ಮಾಡಿದ್ರು ಕೇಳಿಸ್ಲೇ ಇಲ್ಲ ಕಾಡ್ಕೋಳೋಕ್ಕೆ ಎಷ್ಟೋ ಹೊತ್ತು ಕುಯ್ಯಂತ ಅಂದಮೇಲೆ ಇದಕ್ಕೆ ಕೇಳಿಸ್ತು ಕಣ್ ತೆರೆದು ಹೀಗೆ ನೋಡ್ತಂತೆ ಏನಪ್ಪ ಮಹಾಶಯ ಏನು ಹೇಳಬೇಕಂತಿದ್ಯಾ ಅಂತ ಏನು ಇಲ್ಲ ಬುದ್ಧಿ ದಯವಿಟ್ಟು ಕ್ಷಮಿಸಿ ನಾನಿಲ್ಲಿ ಬಂದು ನಿಮ್ಮ ಕೋಡಿನ ಮೇಲೆ ಕೂತಿದ್ದೇನೆ ತಮಗೆ ತುಂಬ ತೊಂದರೆ ಆದೀತು ತಾವು ತೊಂದರೆ ಆಗತ್ತೆ ಅಂತ ಹೇಳಿದ್ರೆ ನಾನು ಎದ್ದು ಹೋಗ್ತೀನಿ ಅಂತ ಸೊಳ್ಳೆ ಹೇಳ್ತಂತೆ ಆಗ ಕಾಡು ಕೋಣ ಹೇಳ್ತಂತೆ ನೋಡೋ ನೀನೊಬ್ಬನೇ ಅಲ್ಲ ನಿನ್ನ ಫ್ಯಾಮಿಲಿ ಮಾತ್ರ ಅಲ್ಲ ನಿನ್ನ ಇಡೀ ಊರ್ನವನ್ನೇ ಕರ್ಕೊಂಬ ಕೂಡ್ಸು ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಂತೆ ಈ ರೀತಿಯಲ್ಲಿ ಯಾವಾಗ ನಾವು ಅದನ್ನು ತೆಗೆದುಕೊಳ್ತೇವ್ಯೋ ಆದಿ ಭೌತಿಕ ದುಃಖವನ್ನು ಬರಲಿ ಬರಲಿ ಎಲ್ಲ ಬರಲಿ ಅಂತ ಆಗ ಏನಾಗುತ್ತೆ ಈ ಮನಸ್ಸಿನ ಪ್ರಸನ್ನತೆ ಅನ್ನೋದು ಹಾಳಾಗುವುದಿಲ್ಲ ಮತ್ತೆ ಮರ್ಸ ಮನಸ್ಸಿನ ಪ್ರಸನ್ನತೆ ಬಂದಾಗ ಈ ರೀತಿಯಾಗಿ ನಮ್ಮ ಸ್ವಭಾವ ಉಂಟಾಗುತ್ತೆ ಅಂದ್ರಫುಲ್ ಅಂತ ಹೇಳ್ತಾರೆ ಅಲ್ಲಾಡದೇ ಇರ್ತಕ್ಕಂತಹ ಮನಸ್ಸು ಅತ್ಯಂತ ಶಾಂತವಾಗಿರ್ತಕ್ಕಂತಹ ಮನಸ್ಸು ಅದು ಆದಿಭೌತಿಕ ದುಃಖ ಇನ್ನು ಆಧ್ಯಾತ್ಮಿಕ ದುಃಖ ಆಧ್ಯಾತ್ಮಿಕ ದುಃಖಕ್ಕಂತೂ ಅವನು ಆಲೋಚನೆ ಮಾಡೋದೇ ಇಲ್ಲ ಯಾಕೆ ಅಂದರೆ ಒಂದನೆಯದಾಗಿ ಇದು ನನ್ನ ಪ್ರಾರಬ್ಧದ ಕೂಸು ಮನಸ್ಸಿನ ರೋಗ ದೇಹದ ರೋಗ ಹೇಗೆ ಬಂತು ಇನ್ನೊಬ್ಬರು ಅದನ್ನು ತಂದೊಡ್ಡುವುದಂತೂ ತುಂಬ ದೂರದ ಮಾತು ನನ್ನಲ್ಲೇ ಇಲ್ಲಿ ವೀಕ್ನೆಸ್ ಇದ್ದರೆ ಮಾತ್ರ ಅವುಗಳು ಎಂಟ್ರಾಗ ನನ್ನಲ್ಲಿ ಇಲ್ಲಿ ಸ್ಟ್ರೆಂಕ್ ಇದ್ದರೆ ಶಕ್ತಿ ಇದ್ದರೆ ಯಾವ ಹೊರಗಿನ ಒಂದು ಯಾವ ಉಪದ್ರವಗಳು ಕೂಡ ಇಲ್ಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ ನೋ ಎಂಟ್ರಿ ಅಂತ ಬರೆದಿರತಿದೆ ನೋ ಎಂಟ್ರಿ ಅಂತ ಅದು ಎಂಟ್ರಿ ಆಗಿದೆ ಅಂದರೆ ಇಲ್ಲಿ ವೀಕ್ನೆಸ್ ಆಗಿದೆ ಅಂತ ಅರ್ಥ ಹೀಗಾಗಿ ಆ ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ದುಃಖಗಳು ಆ ಆಧ್ಯಾತ್ಮಿಕ ದುಃಖ ಅಂದರೆ ಮನಸ್ಸಿನ ಮತ್ತು ಈ ಶರೀರದ ದುಃಖ ಕೂಡ ಅವನು ಎಂಥದ್ದು ಇಲ್ಲ ಮನಸ್ಸಿನ ದುಃಖ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಆ ಮನಸ್ಸು ಅಂತಕ್ಕಂಥದ್ದು ಅತ್ಯಂತ ಶಾಂತವಾಗಿ ಇರೋದ್ರಿಂದ ಇನ್ನು ಶರೀರದ ದುಃಖ ಅವನಿಗೆ ಗೊತ್ತೇ ಆಗುವುದಿಲ್ಲ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ಓ ಮನಸ್ಸೇ ನೀನು ನಿನ್ನ ಪಾಡಿಗೆ ಕಾಳಿಯ ಫಲತನದಲ್ಲಿ ಇರು ಓ ದೇಹವೇ ನೀನು ನಿನ್ನ ಪಾಡಿಗೆ ನಿನ್ನ ಪ್ರಾರಂಭ ಕರ್ಮವನ್ನು ಅನುಭವಿಸು ಅಂತ ಅವರವ್ರಿಗೆ ಅವರವ್ರ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ರೆ ಯಾವ ತೊಂದರೆಯೂ ಇಲ್ಲ ಇದು ಯಾವಾಗ ನಾವು ಇನ್ನೊಬ್ಬರ ಡಿಪಾರ್ಟ್ಮೆಂಟನ್ನು ಹೀಗೆ ಮಾಡ್ತೇವಿಯೋ ನಮ್ಗೆ ಅದೂ ಬೇಕು ಇದೂ ಬೇಕು ಅಂತ ಪ್ರಾಬ್ಲಮ್ ಬರೋದಾವಾಗ ಹಾಗೆ ಇಲ್ಲಿ ಪ್ರಸನ್ನನಾಗಿರ್ತಕ್ಕಂತಹ ಆ ಮನಸ್ಸಿನಲ್ಲಿ ಎಲ್ಲ ದುಃಖಗಳ ಹಾನಿ ಉಂಟಾಗುತ್ತೆ ಅಂದ್ರೆ ಯಾವ ದುಃಖಗಳು ಕೂಡ ಅವನನ್ನು ಬಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾವ ಕೂಡ ಬಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ನಂತರ ಪ್ರಸನ್ನ ಚೇತಸೋ ಆಶು ಬುದ್ಧಿ ಪರ್ಯವತಿಷ್ಠ ಅಂತಹ ಪ್ರಸನ್ನ ಚಿತ್ತನಾದವನಿಗೆ ಆ ಜ್ಞಾನ ತನ್ನ ಸ್ವರೂಪದ ಆತ್ಮಜ್ಞಾನ ಅಂತಕ್ಕಂಥದ್ದು ಆಶು ಆಶು ಅಂದ್ರೆ ತಕ್ಷಣ ಅಂತ ಆ ಮನಸಿನ ಪ್ರಸನ್ನತೆ ಉಂಟಾದ ತಕ್ಷಣ ಬುದ್ಧಿ ಪರ್ಯವತಿಷ್ಠತೆ ಚೆನ್ನಾಗಿ ದೃಢವಾಗಿ ನಿಂತ್ಕೊಂಡು ಬಿಡ್ತದಂತೆ ಆ ಜ್ಞಾನ ಅಂತಕ್ಕಂಥದ್ದು ತನ್ನ ಸ್ವರೂಪದ ಜ್ಞಾನ ಅವನಲ್ಲಿ ಚೆನ್ನಾಗಿ ನಿಂತ್ಕೊಂಡ್ಬಿಡುತ್ತೆ ತಾನು ಯಾರು ಅಂತ ಗೊತ್ತಾಗುತ್ತೆ ಮನಸ್ಸು ಯಾವಾಗ ಅಲ್ಲಾಡ್ತಾ ಇರುತ್ತೋ ಆವಾಗ ಅದು ಒಳಗೆ ಇಳಿಯೋದಿಲ್ಲ ಮನಸ್ಸು ಅಲ್ಲಾಡ್ತಾ ಇದ್ರೆ ಆ ಜ್ಞಾನ ಒಳಗಿಳಿಯೋದಿಲ್ಲ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಆಗೋದಿಲ್ಲ ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದು ಹಾಲಿಗೆ ಹೆಪ್ಪು ಹಾಕಿದ ಮೇಲೆ ಅದನ್ನ ಅಲುಗಾಡಿಸದಂತೆ ಒಂದು ಮೂಲೆಯಲ್ಲಿ ಇಡಬೇಕು ಅಲುಗಾಡಿಸ್ತಾ ಅಲುಗಾಡಿಸ್ತಾ ಇದ್ರೆ ಅದು ಸರಿಯಾಗಿ ಹೆಪ್ಪಾಗಲ್ಲ ಆದ್ದರಿಂದ ಅದನ್ನ ಹೆಪ್ಪಾಗುವಂತೆ ಮಾಡಬೇಕಾದ್ರೆ ಒಂದು ಕಡೆ ಅದನ್ನ ಹೆಪ್ಪು ಹಾಕಿಬಿಟ್ಟು ಒಂದು ಕಡೆ ನಿಶ್ಚಿಂತತೆಯಿಂದ ಇರು ನೀನು ನಾಳೆ ತನಕ ಅಂತ ಇಟ್ಬಿಡ್ಬೇಕು ಹಾಗೆ ಅಂತಹ ಹಾಗೆ ಇಟ್ಟಾಗ ಆ ಜ್ಞಾನ ಅಂತಕ್ಕಂಥದ್ದ ಇದು ಗುಡಿ ಒಳಗೆ ಹೋಗಿ ಹೆಪ್ಪಾಗಿ ಅಲ್ಲಿ ಜ್ಞಾನ ಅಂತಕ್ಕಂತಹ ನವನೀತವನ್ನು ಉತ್ಪತ್ತಿ ಮಾಡುತ್ತೇವೆ ಇಲ್ಲೇ ಹೋದರೆ ಆಗೋದಿಲ್ಲ ಅದನ್ನೇ ಅವನು ಹೇಳ್ತಾನೆ ಪುನಃ ಇನ್ನೊಂದು ಭಾಷೆಯಲ್ಲಿ ಹೇಳ್ತಾನೆ ನಾಸ್ತಿ ಬುದ್ಧಿರಯುಕ್ತ ನಚಾ ಯುಕ್ತ ಭಾವನಾ ನಚಾಭಾವ ಯತಃಶಾಂತಿ ಅಶಾಂತಸ್ಯ ಕುತಃ ಸುಖಂ ಇದು ಬೇಸಿಕ್ ಇದು ಭಗವಂತನ ಮೂಲಭೂತವಾದಂತಹ ಒಂದು ಸೈಕಾಲಜಿ ಏನಿದು ಸೈಕಾಲಜಿ ಮನಶಾಸ್ತ್ರ ಅಂದರೆ ನಾಸ್ತಿ ಬುದ್ಧಿ ಅಯುಕ್ತ ಯಾರು ಈ ರೀತಿಯಲ್ಲಿ ಯೋಗವನ್ನು ಆಚರಿಸುವುದಿಲ್ಲವೋ ಇಂದ್ರಿಯಗಳನ್ನು ಹತೋಟಿಗೆ ತೆಗೆ ಮನಸ್ಸನ್ನು ಕೂಡ ತನ್ನ ಆತ್ಮನ ಕೆಳಗೆ ಇಡುವುದಿಲ್ಲವೋ ಅಂಥವನಿಗೆ ಅಯುಕ್ತನಾದವನಿಗೆ ಅಂದರೆ ಅಯೋಗ್ಯನಿಗೆ ಅಂತ ಕನ್ನಡದಲ್ಲಿ ಹೇಳ್ಬೋದು ಕನ್ನಡದಲ್ಲಿ ಅಯೋಗ್ಯ ಸಂಸ್ಕೃತದಲ್ಲಿ ಅಯುಕ್ತ ಎರಡೂ ಒಂದೇ ನಾವು ಯೋಗ್ಯ ಅಂದರೆ ಏನು ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೇವೆ ಅದು ಯೋಗ್ಯ ಪದ ಸಂಸ್ಕೃತ ಪದ ಯೋಗಕ್ಕೆ ಅರ್ಹನಾಗಿರುವುದೇ ಯೋಗ್ಯ ಯೋಗಕ್ಕೆ ಅರ್ಹನಾಗಿರುವುದು ಯೋಗ್ಯ ಯೋಗಕ್ಕೆ ಅಯೋಗ್ಯನಾಗಿರುವುದು ಅಯೋಗ್ಯ ಯಾವುದು ಯೋಗ್ಯಕ್ಕೆ ಅರ್ಹವಲ್ಲವೋ ಯೋಗಕ್ಕೆ ಅದಲ್ಲವೂ ಅಯೋಗ್ಯ ಹೀಗೆ ಇಲ್ಲಿಯೂ ಕೂಡ ಯಾರು ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ನಿಗ್ರಹಿಸಿಲ್ಲವೋ ಚೆನ್ನಾಗಿ ಅಂಥವನಿಗೆ ಆ ಭಾವನೆ ಅಂದ್ರೆ ಆತ್ಮಸ್ವರೂಪವಾದಂತಹ ಬುದ್ಧಿ ಇರುವುದಿಲ್ಲ ಅವನೇನೇನು ಕೇಳಿರ್ತಾನೆಯೋ ಆತ್ಮನ ಕುರಿತಾಗಿ ಆತ್ಮದ ಕುರಿತಾಗಿ ಅವನೇನೋ ಚಿನ್ ಏನೇನು ಚಿಂತನೆ ಮಾಡಿರ್ತಾನೆಯೋ ಅದು ಯಾವುದು ನಿಲ್ಲುವುದಿಲ್ಲ ಆ ಹೆಪ್ಪು ಆಗುವುದಿಲ್ಲ ಯಾವಾಗ ಮನಸ್ಸಿನಲ್ಲಿ ಆ ಹೆಪ್ಪು ಕಟ್ಟುವುದಿಲ್ಲವೋ ಜ್ಞಾನ ಅಂತಕ್ಕಂಥ ಹೆಪ್ಪು ಕಟ್ಟುವುದಿಲ್ಲವೋ ಆ ಭಾವನೆ ಉಂಟಾಗುವುದಿಲ್ಲವೋ ನಚಾ ಭಾವಯತ ಶಾಂತಿ ಅವನಿಗೆ ಆ ಶಾಂತಿಯೇ ಸಿಗುವುದಿಲ್ಲ ತಾನು ಆತ್ಮ ಎಂಬುದಾಗಿ ಯಾರಿಗೆ ಗೊತ್ತಾಗುವುದಿಲ್ಲವೋ ಆ ಅನುಭವ ಆಗುವುದಿಲ್ಲವೋ ಅವನಿಗೆ ಶಾಂತಿ ಹೇಗೆ ಸಿಗುತ್ತೆ ಶಾಂತಿ ಸಿಗಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ ಅವನು ಯಾವಾಗ ಈ ಶಾಂತಿ ಸಿಗುವುದಿಲ್ಲವೋ ಮನಸ್ಸು ಯಾವಾಗಲೂ ಓಡಾಡ್ತಾ ಇರುತ್ತೋ ಅಂಥವನಿಗೆ ಸುಖ ಎಲ್ಲಿಯದ್ದು ನೋಡಿದ್ರ ಸುಖದ ಮೊಟ್ಟಮೊದಲನೆಯ ಒಂದು ಪರಿಕಲ್ಪನೆಯಲ್ಲಿ ಏನು ಅಂದರೆ ಶಾಂತಿ ಶಾಂತಿಯಿಂದಲೇ ಸುಖ ಸುಖದಿಂದ ಶಾಂತಿ ಮಾಡ್ಕೊಳ್ಳೋದು ಅದು ಅಶಾಂತಿಗೆ ಕಾರಣ ಸೈಕಾಲಜಿ ನೋಡಿ ಏನಿದು ಸುಖದಿಂದ ಶಾಂತಿಯನ್ನು ಮಾಡ್ಕೊಳ್ಳೋದು ಮತ್ತೆ ಶಾಂತಿಯಿಂದ ಸುಖವನ್ನು ಪಡೆಯುವುದಂದ್ರೆ ಏನು ಏನೋ ಸ್ವಲ್ಪ ಒಗಟಾಗಿ ಹೇಳ್ತಾ ಇದ್ದೀರಲ್ಲ ಸ್ವಲ್ಪ ಬಿಡಿಸ್ ಹೇಳ್ಬಾರ್ದೆ ಅಂದರೆ ನಾನು ಆಗಲೇ ಹೇಳಿದ್ದೆ ನಿಮಗೆ ಉದಾಹರಣೆ ಸುಮ್ಮನೆ ಕೂತ್ಕೊಂಡಿದ್ದೆ ಮನೆಯಲ್ಲಿ ನನಗೇನೋ ಸ್ವಲ್ಪ ತುರಿಕೆ ಉಂಟಾಯಿತು ಮನಸ್ಸಿಗೆ ಮನಸ್ಸಿನ ತುರಿಕೆ ಟಿ ವಿ ಹಚ್ಚಿದೆ ಟಿ ವಿ ಹಚ್ಚಿದ ತಕ್ಷಣ ಸೀರಿಯಲ್ ಬಂತು ಆ ಒಂದು ಅರ್ಧ ಗಂಟೆ ಸೀರಿಯಲ್ ಮಧ್ಯ ಅರ್ಧ ಡಜನ್ ಏನು ಬಂತು ಅಡ್ವರ್ಟೈಸ್ಮೆಂಟ್ ಬಂತು ಅಡ್ವರ್ಟೈಸ್ಮೆಂಟು ನೋಡದೆ ಇದ್ದಿದ್ರ ತನಕ ನನ್ನ ಮನಸ್ಸು ಶಾಂತವಾಗಿತ್ತು ಯಾವಾಗ ಅಡ್ವರ್ಟೈಸ್ಮೆಂಟ್ ಆ ಜಾಹೀರಾತನ್ನು ನಾನು ನೋಡಿದನೋ ತಕ್ಷಣ ಇಲ್ಲಿ ಕೆರೆತ ಶುರುವಾಯಿತು ಎಲ್ಲಿ ಮನಸ್ಸಿನಲ್ಲಿ ಕೆರೆತ ಕೆರೆತ ಅಂದರೆ ಹೀಗಲ್ಲ ಅದು ಮನಸ್ಸಿನ ಕೆರೆತ ಅದು ನಿಮಗೆ ಗೊತ್ತಾಗುತ್ತೋ ಅನುಭವಕ್ಕೆ ಬರುತ್ತೋ ಮನಸ್ಸಿನ ಕೆರೆತ ಆ ಮನಸ್ಸಲ್ಲಿ ಒಂಥರ ರೀತಿಯಲ್ಲಿ ಕೆರೆತ ಹೌದಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅದು ಸ್ವಿಫ್ಟು ಹೌದು ಅದು ಬೇಕಾಗಿತ್ತಲ್ಲ ಅಂತ ಈಗ ನನಗೆ ಬೇಕೇ ಬೇಕಲ್ಲ ಅದನ್ನೇ ಒಂದು ಹತ್ತು ಸಲಿ ತೋರಿಸ್ತಾನು ಅವನಿಗೆ ಏನು ಹೋಗಬೇಕಾಗಿರೋದೇನು ಗೊತ್ತೇ ಇದೆ ನೀವು ಹೇಗಿದ್ರು ಒಂದು ಅಂಗಡಿಗೆ ಹತ್ತನೇ ಸಲಿ ತೋರಿಸುವಾಗ ನೀವು ಅಂಗಡಿ ಮುಂದೆ ಇರ್ತೀರಾ ಅಂತ ಅಷ್ಟು ಪವರ್ಫುಲ್ ಆಗಿ ತೆಗೆದಿರ್ತಾರೆ ಅಡ್ವರ್ಟೈಸ್ಮೆಂಟ್ ಹೀಗಾಗಿ ಅದಕ್ಕೆಲ್ಲ ಭಯಂಕರ ರೀಸರ್ಚು ದುಡ್ಡೆಲ್ಲ ಕೊಟ್ಟಿರ್ತಾರೆ ಅದಕ್ಕೆ ಮಿಲಿಯನ್ ಗಟ್ಲೆ ನಿಮ್ಮ ಬ್ರೈನ್ ಮೇಲೆ ರೀಸರ್ಚ್ ಮಾಡಲಿಕ್ಕೆ ನಿಮ್ಮ ಮನಸ್ಸಿನ ಮೇಲೆ ರೀಸರ್ಚ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿರ್ತಾರ ಅವ್ರು ಮಿಲಿಯ ಗಟ್ಲೆ ಅದು ನಮಗೆ ಗೊತ್ತಾಗಲ್ಲ ಅಲ್ಲ ಹ್ಞೂ ಅದಕ್ಕೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಅದ್ರೊಳಗೆ ಎಲ್ಲ ಫೀಲ್ಡಿಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಯಾವ ರೀತಿಯಲ್ಲಿ ಇವನ್ನ ಬಲಕ್ಕೆ ಬೀಳ್ಸೋದು ಅಂತ ಸೊ ಯಾವ ರೀತಿಯಲ್ಲಿ ಅವರು ಇದು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಕೆರೆತ ಶುರುವಾಗುತ್ತೆ ಯಾವಾಗ ಆ ಕೆರೆತ ಶುರುವಾಯಿತು ಆಹಾ ನನಗೆ ಇದು ಇದ್ದಿದ್ರೆ ಸುಖ ಅನ್ನುವಂಥ ಭ್ರಮೆ ಬಂತು ಯಾಕೆ ಈಗ ಅಶಾಂತಿ ಉಂಟಾಗ್ತಾ ಇದೆ ನನಗದು ಬೇಕು ಬೇಕು ಬೇಕು ಅದು ಬೇಕು ಸಿಕ್ಕದ ಮೇಲೆ ಸುಖ ಅಂತ ಸಿಕ್ಕಿದ ಮೇಲೆ ಸುಖ ಅಂತ ಸರಿ ಸಾಲನೋ ಸೋದಾನೋ ಏನೋ ಹಡ ಏನೋ ಮಾಡಿ ನೀವು ಅದನ್ನು ತಗೊಳ್ತೀರ ತೊಗೊಂಡ ತಕ್ಷಣ ಏನಾಯಿತು ಆ ಕೆರೆತ ಇತ್ತಲ್ಲ ಕೆರೆತ ಮೈಂಡೊಳಗೆ ಮನಸ್ಸೊಳಗೆ ಕೆರೆತ ತಾತ್ಕಾಲಿಕವಾಗಿ ನಿಂತಿತು ತಾತ್ಕಾಲಿಕವಾಗಿ ನಿಂತಾಗ ಆ ಸುಖ ಎಷ್ಟು ಶಾಂತಿ ಶಾಂತಿಯಿಂದ ಸುಖ ನೀವು ಮಾಡಿದ್ದೇನು ಆ ಕೆರತವನ್ನ ನಿಲ್ಲಿಸ್ಲಿಕ್ಕೆ ಏನೋ ಒಂದು ಹೊರಗಡೆಯಿಂದ ಬಯಸಿದ್ರಿ ಸುಖದಿಂದ ಶಾಂತಿಯನ್ನು ಬಯಸಿದ್ರಿ ಸುಖದಿಂದ ಶಾಂತಿಯನ್ನು ಬಯಸಿದ್ರಿ ಅದು ತಪ್ಪು ಹೆಜ್ಜೆ ಶಾಂತಿಯಿಂದ ಸುಖವನ್ನ ಯಾರು ಬಯಸ್ತಾರೆಯೋ ಅವರು ಈ ಮಾರ್ಗಕ್ಕೆ ಬರಬೇಕು ಈ ಮಾರ್ಗಕ್ಕೆ ಬರಬೇಕು ಮನಸ್ಸನ್ನು ಶಾಂತವಾಗಿ ಮಾಡಿದಾಗ ಮನಸ್ಸಿನಲ್ಲಿ ಅಲೆಗಡೆ ಹೊಸದಾಗಿ ಎಳೆದೇ ಇರಬೇಕಾದ್ರೆ ನನಗಿದು ಬೇಕು ನನಗದು ಇರಲಿಲ್ಲ ನಾನು ಇದರಿಂದ ಬಡವ ಅ ತೆಗೆದುಕೊಂಡ್ಮೇಲೆ ಶ್ರೀಮಂತ ಅನ್ನುವಂತಹ ಒಂದು ತಕ್ಕು ಭ್ರಮೆಗಳು ಮನಸ್ಸಿನಲ್ಲಿ ಓಡಾಡ್ತಾ ಇಲ್ಲ ಅಂದರೆ ನಾನು ಶ್ರೀಮಂತನೇ ನಾನು ಅತ್ಯಂತ ಶ್ರೀಮಂತನೇ ಅತ್ಯಂತ ಶಾಂತ ಅಂತಹ ಶಾಂತ ಆದ್ದರಿಂದಲೇ ನಾನು ಸುಖಿ ನಾನು ಶಾಂತ ಅದಕ್ಕೆ ನಾನು ಸುಖಿ ನಾನು ಅಶಾಂತ ಅದಕ್ಕೆ ನಾನು ಅಸುಖಿ ಇಷ್ಟೇ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಎಲ್ಲಿ ನಾವು ಮೊಟ್ಟ ಮೊದಲನೆಯ ಕಂಟ್ರೋಲ್ ಸ್ವಿಚ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಕಂಟ್ರೋಲ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಾಗದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಚಕ್ರವನ್ನು ನಿಲ್ಲಿಸಲಿಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ ಈ ರೀತಿಯಿಂದ ವಸ್ತುವನ್ನು ಪಡೆದುಕೊಂಡು ಅದನ್ನು ನಾನು ತೀರಿಸಿಕೊಳ್ತೇನೆ ಅನ್ನುವಂತಹ ಯಾವೊಂದು ಮಾರ್ಗ ಇದೆಯೋ ಆ ಮಾರ್ಗದಿಂದ ಸಾಧ್ಯವೇ ಇಲ್ಲ ಯಾಕೆ ಸ್ವಿಫ್ಟ್ ಬಂದಿದ್ದು ಅದೇ ದಿವಸ ಯಾವನೋ ನಿನ್ನ ಗ್ರಹಚಾರ ಚೆನ್ನಾಗಿಲ್ಲ ಬಂದು ಗುದ ಅಯ್ಯೋಯ್ ಹೋಯ್ತಲ್ಲ ಅಂತ ಎಷ್ಟು ಚೆನ್ನಾಗಿತ್ತು ಅದರ ಮುದಿ ಈಗ ಅದರ ಮುದಿಯೇ ನೋಡೋಕ್ಕಾಗಲ್ವಲ್ಲ ಅಂತ ಆ ಕಾರಿತು ಆ ಕಾರಿನ ಮುಗುವೆ ನೋಡಕ್ಕಾಗ್ತಾ ಇಲ್ಲ ಅದು ಹಾಗಾಗ್ಬಿಟ್ಟಿದೆಯಲ್ಲ ಅಂತ ಹೀಗೆ ನೋಡಿ ಅದು ಒಂದೊಂದು ಅವಲಂಬಿಸ್ಕೊಂಡಿದೆ ಆದರೆ ಇದು ಇದರ ಸರಣಿ ಅತ್ಯಂತ ವಿಶಿಷ್ಟ ಇದರ ಸರಣಿ ಇಲ್ಲಿಗೆ ಎಂಡ್ ಆಗುತ್ತೆ ಒಮ್ಮೆ ಶಾಂತವಾದ್ರೆ ಆಮೇಲೆ ನೀವು ಸುಖ ನಿಮ್ಮ ಸ್ವರೂಪ ಅದು ಆ ಸ್ವರೂಪವನ್ನು ತಂದು ತೋರಿಸುತ್ತ ಸುಖ ಇನ್ನೆಲ್ಲೂ ಇಲ್ಲ ನಿಮ್ಮೊಳಗೆ ಇದೆ ನಿಮ್ಮೊಳಗಿರೋದು ನಿಮ್ಗೆ ಅರ್ಥವಾಗಬೇಕಾದ್ರೆ ಮನಸ್ಸು ನಿಲ್ಲಬೇಕು ಮನಸ್ ನಿಲ್ಬೇಕಾದ್ರೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಮನಸ್ ನಿಲ್ತಾಗ ಅರೆ ಸುಖವಾಗಿಯೇ ಇದ್ನಲ್ಲ ನಾನು ನನ್ನ ಸ್ವರೂಪವೇ ಸುಖವಾದವಲ್ಲ ಅಂತ ನೀವೇ ನಗ್ತಿರ ಹಾಗೆ ಅಲ್ಲಿ ಆ ಇದೆಯಲ್ಲ ಅದನ್ನ ಆ ರೀತಿಯಲ್ಲಿ ತರಬೇಕು ಅಂತ ಇಲ್ಲಿ ಕೃಷ್ಣ ಸೂಚ್ಯವಾಗಿ ಅರವತ್ತ ಮಂತ್ರದಲ್ಲಿ ಹೇಳಿದಾನೆ ಪುನಃ ಇಂದ್ರಿಯಾಣಿ ಚರತಾಂ ಎನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾವಂ ಇವ ಅಂಭಸಿ ಪುನಃ ಇಲ್ಲಿ ಉಪಸಂಹಾರ ಮಾಡುವಂತಹ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ ಯಾವ ಮನಸ್ಸು ಎನ್ಮನಃ ಯಾವ ಮನಸ್ಸು ಇಂದ್ರಿಯಾಂ ಹಿ ಚರತ ಇಂದ್ರಿಯಗಳ ಹಿಂದೆಯೇ ಅಟ್ಟಿಸ್ಕೊಂಡು ಹೋಗುತ್ತೋ ಇಂದ್ರಿಯಗಳ ಜೊತೆ ಜೊತೆಗೆ ಓಡು ಹೋಗುತ್ತೋ ಅಂತಹ ಅನುವಿಧೀಯತೆ ಅದರ ಹಿಂದೆಯೇ ಓಡೋಗುತ್ತೋ ಅಂತಹ ಮನಸ್ಸು ಏನಾಗುತ್ತೆ ಅಂದರೆ ತದಸ್ಯ ಹರತಿ ಪ್ರಜ್ಞಾ ಅದು ಅವನ ಜ್ಞಾನವನ್ನು ಅಪಹರಿಸಿಕೊಂಡು ಹೊರಟು ಹೋಗುತ್ತೆ ರಾಮ ಸುಮುನೆ ಕೂತಿದ್ದ ಮಾರೀಚ ಎದುರುಗಡೆ ಬಂದ ಅಲ್ಲಿ ತನಕ ಸುಮ್ಮನೆ ಕೂತಿದ್ದ ಕೆಂಪ್ಟಾಯಿತು ಮಾರೀಚನನ್ನು ಹೇಗಾದರೂ ಮಾಡಿ ಹಿಡಿಬೇಕು ಹಿಡಿದು ನನ್ನ ಸೀತೆಗೆ ಈ ಸುವರ್ಣ ಮೃಗವನ್ನು ಕೊಡಬೇಕು ಅಂತ ಜಾಗ ಬಿಟ್ಟು ಹೋದ ಜಾಗ ಬಿಟ್ಟು ಹೋಗಿದ್ದೇ ತಡ ಇತ್ತಲಾಗೆ ಏನೊಬ್ಬ ಅಸುರ ಬಂದು ಅಜ್ಞಾನ ಬಂದು ಈ ರಾಮನ ಜ್ಞಾನಸ್ವರೂಪಿಣಿಯಾದಂತಹ ಸೀತೆಯನ್ನು ಅಪಹರಿಸಿಕೊಂಡು ಹೊರಟೋಗ್ತದೆ ಆದ್ದರಿಂದ ಯಾವ ಯಾವ ಇಂದ್ರಿಯಗಳ ಹಿಂದೆ ಈ ಮನಸ್ಸು ಓಡಿ ಹೋಗ್ತದೆಯೋ ಅದಕ್ಕೆ ಹುಷಾ ಯಾಕೆಂದ್ರೆ ನಿನ್ನ ವಾಪಸ್ ಬರೋದೊಳಗೆ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇರೋದಿಲ್ಲ ನಿನ್ನ ಬುದ್ಧಿಯನ್ನ ಆ ರಾವಣ ಅಪಹರಿಸ್ಕೊಂಡು ಹೊಟ್ಟು ಹೋಗ್ತಾನೆ ನಿನ್ನ ಸೀತೆ ನಿನಗೆ ಸಿಗೋದಿಲ್ಲ ಹೀಗಾಗಿ ನಿನ್ನ ಸೀತೆ ನಿನ್ನ ಜೊತೆಯಲ್ಲೇ ಇರಬೇಕಾದ್ರೆ ಯಾವಾಗಲೂ ಅವಳ ಜೊತೆಗೇ ಇರೋ ಅವಳನ್ನು ಬಿಟ್ಟು ಯಾವತ್ತೂ ಕೂಡ ನೀನು ವಿಷಯ ವಸ್ತುಗಳ ಹಿಂದೆ ಓಡಿ ಹೋಗಬೇಡ ಅನ್ನುವ ತಾತ್ಪರ್ಯ ಇಲ್ಲಿ ಯಾವ ರೀತಿಯಲ್ಲಿ ಆ ಉಪಮಿ ಕೊಡ್ತಾ ಇದ್ದಾನೆ ಭಗವಂತ ವಾಯುಹು ನಾವಂ ಇವ ಅಂಬ ಸಿ ಫಾಸ್ಟಾಗೆ ಈ ಹೋಗ್ತಾ ಇರುತ್ತಲ್ಲ ಈ ದೋಣಿ ಇದ್ದಕ್ಕಿದ್ದ ಹಾಗೆ ಗಾಳಿ ಬಂದು ಅದನ್ನು ಎಲ್ಲೆಂದಲ್ಲಿ ಆ ಇದು ಎತ್ಕೊಂಡು ಹೊರಟೋಗ್ಬಿಡುತ್ತೆ ಆ ಸಮಯದಲ್ಲಿ ಇವರ ಹಾಯಿಯನ್ನು ಕಟ್ಟಿ ಆ ನಿಯಂತ್ರಣ ಮಾಡದೆ ಹೋದರೆ ಆ ವಾಯು ಯಾವ ದಿಕ್ಕಿನಲ್ಲಿ ಬೀಸಬೇಕು ಆ ಬೀಸುವ ಹಾಗೆ ಇವರು ಮಾಡದೆ ಹೋದರೆ ಇವರ ನಿಯಂತ್ರಣದಲ್ಲಿ ಆ ಹಡಗು ಅನ್ನೋದು ಇರೋದಿಲ್ಲ ಆ ದೋಣಿ ಇರೋದಿಲ್ಲ ಕೊಚ್ಕೊಂಡು ಹೊರಟೋಗುತ್ತೆ ವಾಯು ಯಾವ ದಿಕ್ಕಿನಲ್ಲಿ ಹೋಗುತ್ತೋ ಆ ದಿಕ್ಕಿನಲ್ಲಿ ಇವರು ದೋಣಿ ಹೊರಟೋಗುತ್ತೆ ಕೆಲವೊಮ್ಮೆ ಮುಗಜಿ ಹೊರಟೋಗಬೇಕು ಸಂಸಾರದಲ್ಲಿ ಮುಗಿಸಿಕೊಂಡು ಹೊರಟೋಗುತ್ತೆ ಆದ್ದರಿಂದ ಹುಷಾರ್ ಯಾವಾಗಲೂ ಕೂಡ ಆ ಹಾಯಿಯನ್ನು ತೆಗೆದುಕೊಂಡೇ ಪ್ರಯಾಣ ಮಾಡಿ ತಕ್ಷಣ ಯಾವಾಗ ಗಾಳಿ ಬಂತೋ ಆ ಹಾಯಿಯನ್ನು ಅದರ ವಿರುದ್ಧ ದಿಕ್ಕಿಗೆ ತಿರುಗಿಸ್ಬಿಟ್ಟು ಎಲ್ಲಿಗೆ ನೀವು ಹೋಗಬೇಕೋ ಅಲ್ಲಿಗೆ ನಿಧಾನವಾಗಿ ಅದನ್ನು ಡ್ರೈವ್ ಮಾಡಬೇಕು ಅದನ್ನು ಕೂಡ ಯಾವ ರೀತಿಯಲ್ಲಿ ಡ್ರೈವ್ ಮಾಡಬೇಕು ಅಂದರೆ ಅದಕ್ಕೆ ವೇಗವಾಗಿ ವಿರುದ್ಧವಾಗಿ ಹೋಗುವುದಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀರಾ ನೀವು ಯಾಕೆಂದರೆ ಇಂದ್ರಿಯ ಎಷ್ಟೆಷ್ಟು ಪವರ್ಫುಲ್ ಅಂದರೆ ಒಂದೊಂದು ಇಂದ್ರಿಯಗಳು ಎಷ್ಟು ಪವರ್ಫುಲ್ ಅಂದರೆ ಹೇಳ್ತಾರಲ್ಲ ಶಂಕರಾಚಾರ್ಯರು ವಿವೇಕ ಚುಡಾವಣೆಯಲ್ಲಿ ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ಪ್ರಾಣಿ ನಾಶವಾಗ್ತವಂತೆ ಮೀನು ರಸದಿಂದ ಪತಂಗ ಕಣ್ಣಿನಿಂದ ಹೀಗೆ ದುಂಬಿ ಮೂಗಿನಿಂದ ನಾಶವಾಗ್ತವೆ ಇನ್ನು ಐದು ಇಂದ್ರಿಯಗಳು ಪ್ರಬಲವಾಗಿರ್ತಕ್ಕಂತಹ ಈ ಮನುಷ್ಯನ ಕತೆ ಏನಪ್ಪಾ ಅಂತ ಹೇಳ್ತಾರೆ ಆ ಶ್ಲೋಕದಲ್ಲಿ ಹಾಗೆಯೇ ನಮ್ಮ ಕತೆ ಹದ್ದರಿಂದ ಹಾಗೆ ಆ ವೈರಿಯನ್ನು ಅತ್ಯಂತ ನಮಗಿಂತೂ ಪ್ರಬಲವಾಗಿರ್ತಕ್ಕಂತಹ ವೈರಿಯನ್ನು ನಾವು ಮುಖಾಮುಖಿಯಾಗಿ ಎದುರಿಸ್ಲಿಕ್ಕಾಗೋದಿಲ್ಲ ಉಪಾಯದಿಂದ ಅದನ್ನು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಸಬ್ಲಿಮೇಶನ್ ಅಂತ ಹೇಳ್ತಾರೆ ನಿಗ್ರಹ ಅಂದರೆ ಸಬ್ಲಿಮೈ ಸಬ್ಲೈಮ್ ಮಾಡ್ತಕ್ಕಂಥದ್ದು ಅದನ್ನು ಅತ್ಯಂತ ನಮಗೆ ಬೇಕಾದಂತಹ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ಉಪಯೋಗಿಸ್ತಕ್ಕಂಥದ್ದು ಹೀಗೆ ಮಾಡಿದಾಗ ಆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅವನ ಕೈನಲ್ಲಿ ಬರ್ತದೆ ಅಂತ ಹೇಳ್ತಾನೆ ತಸ್ಮ್ ಯಸ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಜ್ಞಾ ಪ್ರತಿಷ್ಠಿತ ಈ ಮಂತ್ರದಿಂದ ಅವನ ಇಂದ್ರಿಯ ನಿಗ್ರಹ ಕುರಿತಾದಂತಹ ವಿಷಯವನ್ನು ಸಮಾಪ್ತಿ ಮಾಡ್ತಾ ಇದ್ದಾನೆ ಭಗವಂತ ಎಷ್ಟು ಖುಷಿಯವನಿಗೆ ಈ ವಿಷಯವನ್ನು ಡೀಲ್ ಮಾಡಲಿಕ್ಕೆ ಹನ್ನೊಂದು ಮಂತ್ರವನ್ನು ಬಳಸ್ಬಿಟ್ಟ ಈ ಒಂದು ವಿಷಯವನ್ನು ಈ ಎಪ್ಪತ್ತೆರಡು ಇದರಲ್ಲಿ ಎಪ್ಪತ್ತೆರಡು ಎಪ್ಪತ್ಮೂರು ಇದರಲ್ಲಿ ಮಂತ್ರಗಳಲ್ಲಿ ಹತ್ತಕ್ಕಿಂತೂ ಹೆಚ್ಚು ಹನ್ನೊಂದು ಮಂತ್ರಗಳನ್ನು ಕೇವಲ ಇದಕ್ಕೆ ಕೊಟ್ಟಿದ್ದಾನೆ ತಸ್ ಬಾ ಆದುದರಿಂದ ಈ ಎಲ್ಲ ಕಾರಣಗಳಿಂದ ಯಸ್ಯ ಯಾರ ಹೇ ಮಹಾಬಾಹು ಮಹಾಬಾಹು ಅಂದರೆ ಪರಾಕ್ರಮಶಾಲಿ ಅಂತ ಇದು ಅರ್ಜುನನಿಗೆ ಭಗವಂತ ಕೊಟ್ಟಂಥ ಬಿರುದು ಯಾಕೆ ಈ ಬಿರುದು ಕೊಟ್ಟ ಅಂದರೆ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ಯುದ್ಧದ ಜೀವನಕ್ಕಿಂತಲೂ ಕಷ್ಟಕರವಾದದು ಯುದ್ಧದ ಜೀವನವೋ ನಿಮಗೆ ಅನೇಕ ಮೆಷಿನರಿ ಇದೆ ಬೇರೆ ಬೇರೆ ಸಪೋರ್ಟ್ ಇದೆ ಡೀಲ್ ಮಾಡೋದಕ್ಕೆ ಆದರೆ ಈ ಒಂದು ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ನಿಮಗೆ ಏನು ಅಂತಲೇ ಗೊತ್ತಿಲ್ಲ ನಿಮಗೆ ಯಾವ ಒಂದು ಇಂಟೆಲಿಜೆನ್ಸು ಇರೋಲ್ಲ ಮಿಲಿಟರಿ ಇಂಟೆಲಿಜೆನ್ಸ್ ಇರೋದಿಲ್ಲ ನಿಮಗೆ ಅಲ್ಲಿ ಯುದ್ಧ ಮಾಡಬೇಕಾದ್ರೆ ಮಿಲಿಟರಿ ಇಂಟೆಲಿಜೆನ್ಸ್ ಬರ್ತಾ ಇರತ್ತೆ ನಿಮಗೆ ಶತ್ರು ಯಾವ ಒಂದು ಪಾಲಿಸಿಯನ್ನು ಮಾಡ್ತಾ ಇದ್ದಾನೆ ಏನು ಕತೆ ಹೇಗೆ ಹೊಡಿಬೇಕು ಯಾವಾಗ ವಾಪಸ್ ಬರಬೇಕು ಅಂತ ಈ ಅಧ್ಯಾತ್ಮ ಜೀವನದಲ್ಲಿ ನಿಮ್ಮ ಶತ್ರು ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಯಾಕೆ ಹೆಸ್ರೆ ನಿಮ್ಮ ಶತ್ರು ನಿಮ್ಮೊಳಗೇ ಇದ್ದಾನೆ ನಿಮ್ ಶತ್ರು ಸದ್ಯಕ್ಕೀಗ ನಿಮ್ಮನ್ ಬಿಟ್ಟಿಲ್ಲ ನಿಮ್ಮ ಹೊರತಾಗಿಲ್ಲ ಆದ್ರಿಂದ ಅತ್ಯಂತ ಕಷ್ಟಕರವಾದ ಇನ್ನೂ ಕಷ್ಟಕರವಾದ ಅದನ್ನು ಎದುರಿಸ್ಬೇಕಾದ್ರೆ ನಿಜವಾಗಿಯೂ ಕೂಡ ನಿಮಗೆ ಈ ಸಾಮಾನ್ಯ ಪರಾಕ್ರಮ ಸಾಕಾಗೋದಿಲ್ಲ ಆದ್ರಿಂದ ಈ ಉಪನಿಷತ್ತಿನ ಮಂತ್ರಗಳು ನೀವು ನೋಡಬೇಕು ಎಷ್ಟು ಚೆನ್ನಾಗಿ ಹೇಳ್ತಾರೆ ಧೀರ ಅನ್ನುವಂಥ ಶಬ್ದವನ್ನು ಉಪಯೋಗಿಸ್ತಾರೆ ಕಶ್ಚಿತ್ ಧೀರಹ ಅಂತ ಕಠೋಪನಿಷತ್ನಲ್ಲಿ ಆ ಋಷಿಗಳು ಹೇಳುವಂತಹ ಮಾತು ಯಾಮನೂ ಒಬ್ಬ ಧೀರ ಪುರುಷನೋ ಆ ಎಲ್ಲ ಇಂದ್ರಿಯಗಳನ್ನು ತನ್ನ ಹೃದಯದ ಒಳಗೆ ಹರಿಸ್ತಾನೆ ಅವುಗಳನ್ನೆಲ್ಲ ಕೂಡ ಒಳಮುಖವನ್ನಾಗಿ ಮಾಡ್ತಾನೆ ಅಂತಲ್ಲಿ ಹೇಳ್ತಾರೆ ಹಾಗೆ ಮಾಡಬೇಕಾದ್ರೆ ಅತ್ಯಂತ ಸಾಹಸ ಬೇಕು ಧೈರ್ಯ ಬೇಕು ನಿರ್ಭಯತೆ ಬೇಕು ವಿವೇಕ ಬೇಕು ಇವೆಲ್ಲವೂ ಬೇಕು ಯಾವ ರೀತಿಯಲ್ಲಿ ಆ ಹೊರಗಡೆ ಯುದ್ಧಕ್ಕೆ ಬೇಕು ಅದೇ ರೀತಿಯಲ್ಲಿ ಒಳಗಡೆ ಯುದ್ಧಕ್ಕೂ ಬೇಕು ಹೀಗೆ ಅಂತ್ ಇಲ್ಲಿ ಮಹಾಬಾವು ಮಹಾಪರಾಕ್ರಮಿಯೇ ಯಾರ ಎಲ್ಲ ಇಂದ್ರಿಯಗಳು ಎಲ್ಲ ಕಡೆಯಿಂದಲೂ ನಿಗ್ರಹಿಸಲ್ಪಟ್ಟಿದೆಯೋ ಅವುಗಳ ಅರ್ಥಗಳಿಂದ ವಿಷಯ ವಸ್ತುಗಳಿಂದ ಅಂತಹವನ ಪ್ರಜ್ಞೆ ಅಂಥವನ ಜ್ಞಾನ ಅವನಲ್ಲಿ ಚೆನ್ನಾಗಿ ನೆಲೆ ನಿಂತಿದೆ ಎಂದು ತಿಳಿದುಕೋ ಅಂತ ಹೇಳಿ ಪುನಃ ಈಗ ಹೇಳ್ತಾ ಇದ್ದಾನೆ ಅತ್ಯಂತ ನಿಗೂಢವಾದಂತಹ ಭಾಷೆಯನ್ನು ಮುಂದಿನ ಮಂತ್ರದಲ್ಲಿ ಬಳಸ್ತಾ ಇದ್ದಾನೆ ಈವನ ಭಾಷೆ ವಿಚಿತ್ರವಾದಂತಹ ಭಾಷೆ ಇದು ಯಾವ ಭಾಷೆ ಅಂದರೆ ಆಲಂಕಾರಿಕ ಭಾಷೆ ಯಾವುದದು ಯಾ ನಿಶಾ ಸರ್ವಭೂತನ ತಂ ಜಾಗ ಸಂಯೀ ಯಂ ಜಾಗೃತಿ ಭೂತಾನಿ ಸಾಶಾ ಪಶ್ಯತೋ ಮುನೇಹೇ ಹೀಗೆ ಹೇಳ್ದ ಏನಿದು ಎಷ್ಟು ನೀವು ಹಾಗೇ ನೋಡ್ಲಿಕ್ಕೆ ಏನು ಅರ್ಥ ಆಗಲ್ಲ ಈ ಮಂತ್ರ ನೋಡಿ ಈ ಮಂತ್ರದ ಅಕ್ಷರ ಅಕ್ಷರ ಅರ್ಥವನ್ನು ನಿಮ್ಗೆ ಹೇಳ್ತೇನೆ ಏನಾದರೂ ಅರ್ಥ ಆಗತ್ತ ನೋಡಿ ಎಲ್ಲ ಭೂತಗಳಿಗೂ ಯಾವುದು ರಾತ್ರಿಯೋ ಸರ್ವಭೂತಾನಾಂ ಯಶಾ ಎಲ್ಲ ಭೂತಗಳಿಗೂ ಯಾವುದು ರಾತ್ರಿಯೋ ತಸ್ಯಾಂ ಜಾಗರ್ತಿ ಸಂಯಮಿ ಎಚ್ ಅದು ಸಂಯಮಿಯಾದವನಿಗೆ ಸಂಯಮಿಯಾಗಿ ಆದವನಿಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದವನಿಗೆ ಅದು ಹಗಲಂತ ಯಸ್ಯಾಂ ಜಾಗ್ರತಿ ಸಾ ನಿಶಾ ಪಶ್ಯತೋ ಮುನೇಹೇ ಈಗ ಯಾವ ಪ್ರಾಣಿಗಳು ಯಾವುದರಲ್ಲಿ ಎಚ್ಚರವಾಗಿರ್ತದೆಯೋ ಅಂತಹ ವಿಷಯದಲ್ಲಿ ನೋಡುತ್ತಿರುವಂತಹ ಮುನಿಗೆ ರಾತ್ರಿ ಏನಾದರೂ ಅರ್ಥ ಆಯ್ತಾ ಏನು ಅರ್ಥ ಆಗಲ್ಲ ಹಾಗೆ ಓದಿಲ್ಲ ಎಷ್ಟು ಗಾಢವಾಗಿದೆ ಅಂದರೆ ಇದು ನಮಗಿಲ್ಲಿ ತೋರಿಸುತ್ತೆ ಒಬ್ಬ ಆಧ್ಯಾತ್ಮಿಕ ಜೀವಿಗೂ ಒಬ್ಬ ಪ್ರಾಪಂಚಿಕ ವ್ಯಕ್ತಿಗೂ ಎಂತಹ ವ್ಯತ್ಯಾಸವಿದೆ ಅನ್ನೋದನ್ನ ಅರವತ್ತೊಂಬತ್ತನೇ ಮಂತ್ರದಲ್ಲಿ ಬಟ್ಟಿ ಇಳಿಸಿಕೊಟ್ಟಿದ್ದಾನೆ ಭಗವಂತ ಏನಿದು ಅಂದರೆ ಯಾ ನಿಶಾ ನಿಶಾ ರಾತ್ರಿ ಯಾವ ಸರ್ವಭೂತಾನಂ ಎಲ್ಲ ಭೂತಗಳಿಗೆ ತಸ್ಯಾಂ ಜಾಗೃತಿ ಸಂಯಮಿ ಏನಿದು ರಾತ್ರಿ ಯಾಕೆ ರಾತ್ರಿ ಅಂತ ಕರೆದಿದ್ದಾರೆ ರಾತ್ರಿ ಅಂದ್ರೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಇಂದ್ರಿಯ ಚಟುವಟಿಕೆಗಳನ್ನೆಲ್ಲ ನಿಲ್ಲಿಸ್ಬಿಡ್ತೇವೆ ನಾವು ಮನಸ್ಸೂ ಕೂಡ ಸುಶುಕ್ತಿಯಲ್ಲಿ ಲಯವಾಗ್ತದೆ ಮನಸ್ಸು ಕೂಡ ತನ್ನ ಚಟುವಟಿಕೆಯನ್ನು ನಿಲ್ಲಿಸ್ಬಿಡ್ತದೆ ಅಂದ್ರೆ ಅಲ್ಲಿ ಯಾವ ರೀತಿಯ ಪ್ರಯತ್ನವನ್ನ ಯಾವ ರೀತಿಯ ಕರ್ಮವನ್ನ ಯಾವ ರೀತಿಯ ಆಸಕ್ತಿಯನ್ನ ನಾವು ಇಟ್ಕೊಳ್ಳೋದಿಲ್ಲ ರಾತ್ರಿಯಲ್ಲಿ ಸುಮ್ಮನೆ ಪ್ರಕೃತಿಸ್ಥರಾಗಿರ್ತೇವೆ ನಾವು ಮದಗಿಬಿಡ್ತೇವೆ ಅಂತಹ ಸಮಯ ಅಂದರೆ ಸಂಯಮ ಅಂದರೆ ಇಂದ್ರಿಯ ನಿಗ್ರಹ ಮಾಡಿದವನಿಗೆ ಅದರಲ್ಲಿ ಎಚ್ಚರ ಅಂತ ಹೇಳಿದ್ರೆ ಏನದು ಅಂದರೆ ಈ ರಾತ್ರಿ ಮತ್ತೆ ಹಗಲನ್ನ ಯಾವ ರೀತಿಯಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅಧ್ಯಾತ್ಮ ವಿಷಯ ಮತ್ತು ಪ್ರಾಪಂಚಿಕ ವಿಷಯ ಅಂತ ಅರ್ಥ ರಾತ್ರಿ ಅಂದರೆ ಪ್ರಾಪಂಚಿಕ ವಿಷಯ ಯಾಕೆ ರಾತ್ರಿ ಪ್ರಾಪಂಚಿಕ ವಿಷಯ ಅಂದರೆ ಆ ಪ್ರಾಪಂಚಿಕ ವಿಷಯವನ್ನು ಎಷ್ಟು ಅನುಭವಿಸ್ತೇವೋ ಅಷ್ಟು ಮೋಹದಿಂದ ನಿದ್ರೆಯನ್ನೇ ಮಾಡ್ತೇವೆ ಏನು ನಿದ್ರೆ ಮಾಡ್ತಾ ಇಲ್ವಲ್ಲ ಎಚ್ಚರವಾಗಿದ್ದೇವಲ್ಲ ಅಂದರೆ ಹೌದು ಎಚ್ಚರವಾಗಿ ನಿದ್ರೆ ಮಾಡ್ತಾ ಇದ್ದೀರಾ ಸ್ಲೀಪ್ ವಾಕಿಂಗ್ ಅದನ್ನೇ ಜ್ಞಾನಿಗಳು ಹೇಳೋದು ನೀವು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀರ ಆದರೂ ನಿದ್ರೆ ಮಾಡ್ತಾ ಇರ್ತೀರಾ ಅಂದ್ರೆ ಅಂದರೆ ನಿಮಗೆ ಒಳಗಡೆಯಿಂದ ಆ ಪ್ರಜ್ಞೆ ಉಂಟಾಗಿಲ್ಲ ಅದನ್ನೇ ಶ್ರೀರಾಮಕೃಷ್ಣ ಹೇಳಿದರು ಮಾನ್ ಕುಶ್ ಅವರು ಮಾನುಷ ಅಥವಾ ಮನುಷ್ಯ ಅಂದರೆ ಏನು ಅಂತ ಅವ್ರು ಹೇಳ್ತಾರೆ ಜಾರ್ ಕುಶ್ ಜೆ ಜೆ ಶೇ ಮಾನುಷ್ ಯಾರಿಗೆ ಒಳಗೆ ಈ ಪ್ರಜ್ಞೆ ಜಾಗೃತವಾಗಿದೆಯೋ ಅವನೇ ಮನುಷ್ಯ ಅಂತ ನೋಡಿ ಇಲ್ಲದೆ ಹೋದರೆ ಎರಡು ಕಾಲ ಮೇಲೆ ನಿಂತ ಪಶು ಅಂತ ಅರ್ಥ ಪ್ರಜ್ಞೆ ಒಳಗೆ ಜಾಗೃತವಾಗಿದ್ರೆ ಯಾವಾಗಲೂ ಜಾಗೃತವಾಗಿದ್ರೆ ಅಂಥವನು ಮಾತ್ರ ಮನುಷ್ಯ ಯಾರಿಗೆ ಸ್ವಪ್ರಜ್ಞೆ ಜಾಗೃತವಾಗಿಲ್ಲವೋ ಅವನು ಪಶು ಎಷ್ಟು ನಮಗೆ ಎಟಕದಾರದಂತಹ ಒಂದು ಐಡಿಯಲ್ ಅನ್ನ ತಂದು ಹಾಕಿಬಿಟ್ಟಿದ್ದಾರೆ ಆದರೆ ಐಡಿಯಲ್ ತುಂಬ ಎತ್ತರವಾಯಿತು ಅಂತ ಅದನ್ನು ನಾವು ಇಳಿಸೋಂಗಿಲ್ಲ ನಾನು ಹಿಂಗೆ ಮಾಡ್ತಾ ಇರೋದೇ ಸರಿ ಅಂತ ಹೇಳುವಾಗೂ ಇಲ್ಲ ಈಗನ್ನೆಲ್ಲ ನಾವು ಮಾಡ್ತೀವಲ್ಲ ಒಂದು ಲಾನ ಪಾಸ್ ಮಾಡಿಬಿಟ್ಟು ಅದು ಕೆಲವು ಸತಿ ಅತ್ಯಂತ ನಮಗೆ ಎಟಕದೆ ನಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸ್ಕೊಂಡು ಅದೇ ಲಾ ಅಂತ ನಾವು ಮಾಡಿಬಿಡ್ತೇವೆ ಹಾಗೆ ಮಾಡಿದ್ರೆ ಅದು ಆಗೋದಿಲ್ಲ ಸಮಾಜದಲ್ಲಿ ಒಂದು ಸುವ್ಯವಸ್ಥಿತ ಸ್ಥಿತಿಯನ್ನು ತರುವುದಿಲ್ಲ ಹಾಗೆ ಇಲ್ಲೂ ಕೂಡ ಈ ಆದರ್ಶ ಏನು ರಾತ್ರಿ ಅಂತ ಹೇಳಿದ್ರೆ ಪ್ರಾಪಂಚಿಕ ವಿಚಾರಗಳು ಪ್ರಾಪಂಚಿಕ ಚಟುವಟಿಕೆಗಳು ಪ್ರಾಪಂಚಿಕ ಮಾತುಗಳು ಇದು ರಾತ್ರಿ ಆಧ್ಯಾತ್ಮಿಕ ಮಾತುಗಳು ಆಧ್ಯಾತ್ಮಿಕ ಚಟುವಟಿಕೆಗಳು ಆಧ್ಯಾತ್ಮಿಕ ಆಲೋಚನೆಗಳು ಇದು ಹಗದು ಇಷ್ಟು ಈಗ ನೋಡಿ ಇದನ್ನ ನಿಟ್ಕೊಂಡ್ರಲ್ಲ ಈಗ ಅದನ್ನು ಅನ್ವಯ ಮಾಡ್ಕೊಂಡು ಹೋಗಿ ನಿಮಗೆಲ್ಲ ಅರ್ಥವಾಗುತ್ತೆ ಸಂಯಮಿಯಾದವನು ಸಂಯಮಿಯಾದವನು ಪ್ರಾಪಂಚಿಕ ವಿಷಯಗಳಲ್ಲಿ ಯಾವ ಆಸಕ್ತಿಯನ್ನು ತಾಳುವುದಿಲ್ಲ ಅದಕ್ಕೆ ಅವನು ನಿದ್ರೆ ಮಾಡಿದಂತೆ ಇರ್ತಾನೆ ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರಾಪಂಚಿಕ ಮಾತುಗಳಲ್ಲಿ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಆಗ ನಿದ್ರೆ ಮಾಡಿದನು ಇರ್ತಾನೆ ಯಾರು ಸಂಯಮಿ ಆಧ್ಯಾತ್ಮಿಕ ಜೀವಿ ಅದೇ ಪ್ರಾಪಂಚಿಕ ಆಧ್ಯಾತ್ಮ ವಿಷಯದಲ್ಲಿ ನಿದ್ರೆ ಮಾಡಿದ ಹಾಗೆ ಇರ್ತಾನೆ ಈ ಪ್ರಪಂಚವೇ ಇಲ್ಲವೋ ಏನೋ ಎಂಬಂತೆ ಅದೇನೋ ನಡೀತಾ ಇದೆ ಅದೇನೋ ಅಂತೆ ನಮಗ್ ಗೊತ್ತಿಲ್ಲ ಸುಮ್ಮನೆ ಎಷ್ಟೋ ಜನ ಹೋಗ್ಬಿಟ್ಟು ಬರ್ತಾರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಹೀಗೆ ನಮಗೆ ಹೇಗಿದ್ರು ಸೀರಿಯಲ್ ಇದೆಯಲ್ಲ ಟಿವಿ ಸೀರಿಯಲ್ ಇದೆಯಲ್ಲ ಅದೇ ಸಾಕು ಅದೇ ತೃಪ್ತಿಯನ್ನು ಕೊಡುತ್ತೆ ಆದ್ರಿಂದ ನಾವು ಇದರಲ್ಲೇ ಎಚ್ಚರವಾಗಿರ್ತೇವೆ ಅಂತ ಅವರು ಯಾವಾಗಲೂ ಕೂಡ ಅವ್ರ ತಮ್ಮ ಒಂದು ಲೋಕದಲ್ಲಿ ಎಚ್ಚರವಾಗಿರ್ತಾರೆ ಹೀಗೆ ಒಬ್ಬರಿಗೆ ಒಂದು ರಾತ್ರಿ ಆದ್ರೆ ಇನ್ನೊಬ್ಬರಿಗೆ ಅದೇ ಹಗದು ಇನ್ನೊಬ್ಬರಿಗೆ ಯಾವುದು ಹಗದೋ ಅದು ಮತ್ತೊಬ್ಬರಿಗೆ ಅದೇ ರಾತ್ರಿ ಯಾವ ಪ್ರಾಪಂಚಿಕ ವಿಷಯ ವಸ್ತುಗಳು ಅಧ್ಯಾತ್ಮ ಜೀವಿಗೆ ರಾತ್ರಿಯ ರೀತಿಯಲ್ಲಿ ಇಲ್ಲವೋ ಹಾಗೆಯೇ ಇಲ್ಲಿ ಅಧ್ಯಾತ್ಮ ಜೀವಿಗೆ ಈ ಪ್ರಾಪಂಚಿಕ ವಿಷಯ ವಸ್ತುಗಳು ಇಲ್ಲವೋ ಹಾಗೆಯೇ ಪ್ರಾಪಂಚಿಕ ವ್ಯಕ್ತಿಗೆ ಈ ಅಧ್ಯಾತ್ಮಕ ಮಾರ್ಗ ಕೂಡ ಇಲ್ಲ ಅವನು ಪಾಲಿಗೆ ಅದಿಲ್ಲ ಆದ್ದರಿಂದ ನಾವು ಯಾವುದರಲ್ಲಿ ಎಚ್ಚರವಾಗಿರಬೇಕು ಯಾವುದರಲ್ಲಿ ಮಲಗಿರಬೇಕು ಅದು ಮುಖ್ಯ ನಮಗೆ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅದು ಮುಖ್ಯ ನಮಗೇನು ಬೇಕು ಅದರ ಮೇಲೆ ನಿಂತಿದೆ ನಮಗೆ ಪ್ರಪಂಚ ಬೇಕಾ ಹಾಗಿದ್ರೆ ಆಟೋಮೆಟಿಕ್ಕಾಗಿ ನಮ್ಗೆ ಈ ಎಲ್ಲ ಈ ಅಧ್ಯಾತ್ಮ ವಿಷಯಗಳೆಲ್ಲ ರಾತ್ರಿ ಆಗಲಿಕ್ಕೆ ಹೋಗುತ್ತೆ ರಾತ್ರಿಯ ರೀತಿ ರಾತ್ರಿಯ ರೀತಿಯಲ್ಲಿ ಯಾವುದು ಕಾಣದಾಗುತ್ತೆ ಮುಚ್ಕೊಂಡ್ಬಿಡುತ್ತೆ ನಮಗೆ ನಮ್ಮ ಮನಸ್ಸಿನಿಂದ ಮನಸ್ಸನ್ನು ಸಂಪೂರ್ಣವಾಗಿ ಆವರಣ ಮಾಡ್ಕೊಂಡು ಬಿಡುತ್ತೆ ಆದರೆ ನಮಗೆ ಭಗವಂತ ಬೇಕಾ ನಮ್ಮ ಸ್ವರೂಪವನ್ನು ಅರಿತುಕೊಳ್ಳಬೇಕು ಅನ್ನೋಂಥ ಬಯಕೆ ಇದೆಯಾ ಆಗ ಹೀಗೆ ನಡೆದಾಗ ಈ ದಾರಿಯಲ್ಲಿ ನಡೆದಾಗ ನಮಗೆ ಆ ಎಲ್ಲದರ ಮೇಲೆ ಆಸಕ್ತಿ ಹೊರಟೋಗಿ ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರಾಪಂಚಿಕ ಮಾತುಗಳಲ್ಲಿ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ನಿಧಾನವಾಗಿ ಕ್ಷಯಿಸ್ತಾ ಹೋಗಿ ಕಡಿಮೆ ಹೋಗಿ ಅದು ರಾತ್ರಿ ಅದು ನಮ್ಮ ಪಾಲಿಗೆ ಇಲ್ಲವಾಗಿ ಹೋಗುತ್ತೆ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲಿ ರಾತ್ರಿ ರಾತ್ರಿಯಲ್ಲಿ ಹೇಗೆ ನಾನು ಅದು ಈ ಪ್ರಾಪಂಚಿಕ ಈ ಅಧ್ಯಾತ್ಮ ಜೀವಿಗೆ ಅದೇನು ಕಾಣೋದ್ರಲ್ಲಿ ಆಸಕ್ತಿಯೇ ಬರೋದಿಲ್ಲ ಇವತ್ತೇನೋ ಟಿ ಸೀರಿಯಲ್ ಅಂತೆ ಏನಪ್ಪಾ ಸುಮ್ಮನೆ ಇರು ಅಂತ ಈ ವ್ಯಕ್ತಿ ಹೇಳ್ತಾನೆ ಅದರಲ್ಲಿ ಏನು ರಸ ಅಂತ ಅದು ಏನಂದ್ರೆ ಒಂದು ಹತ್ತು ಸಲಿ ಕಬ್ಬಿನ ಜಲ್ಲೆಯನ್ನ ಹಾಕಿ ತಿರುಗಿ ಎಲ್ಲ ರಸವನ್ನ ಮಾಡಿ ಅದನ್ನ ಸಿಪ್ಪೆಯನ್ನ ಎಸ್ತಿರ್ತಾರಲ್ಲ ಅದನ್ನೇ ತಗೊಂಡು ಈ ದನಗಳು ಏನು ಏನೋ ಸ್ವಲ್ಪ ಇದೆ ಅಂತ ಜಗಿತಾ ಇರ್ತಾವಲ್ಲ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಜಗದ ಹಾಗೆ ಅವನು ಕಾಣುತ್ತೆ ಇದೆಯೋ ಅದನ್ನ ಇಟ್ಕೊಂಡು ಜಗಿತಾ ಇದ್ದಾರಲ್ಲ ಎಂತ ರಸವೊತ್ತಾದ್ದು ಇಲ್ಲಿದೆ ಇದನ್ನ ಬಿಟ್ಟು ರಸಹೀನವಾದಂತಹ ವಸ್ತುಗಳಲ್ಲಿ ಆ ಕ್ರಿಕೆಟು ಆ ಕ್ರಿಕೆಟು ಹನ್ನೊಂದು ಹನ್ನೊಂದು ಇಪ್ಪತ್ತೆರಡು ಮೂರ್ಖರು ಆ ಮೂರ್ಖರನ್ನ ನೋಡಲಿಕ್ಕೆ ಇನ್ನೊಂದು ಕೋಟ್ಯಂತರ ಮೂರ್ಖರು ಆ ಕೋಟ್ಯಂತರ ಮೂರ್ಖರು ಇಂಟು 24 ಗಂಟೆ ಆ 24 ಗಂಟೆಯಲ್ಲಿ ಹಣ ಮಾಡಲಿಕ್ಕೆ ಇನ್ನೊಂದಿಷ್ಟು ಕೋಟ್ಯಂತರ ಕಂಪನಿಗಳು ಮಧ್ಯ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬಿಟ್ಟುಕೊಂಡು ಹೀಗೆ ಪ್ರಪಂಚದ ಹೋಗುತ್ತೆ ಎಷ್ಟು ನಡೆದರೂ ಕೂಡ ಪ್ರಪಂಚ ತನ್ಪಾಳಿಗೆ ತಾನು ನಡ್ಕೊಂಡು ಹೋಗುತ್ತೆ ಅಂತ ಇಟ್ಕೊಳ್ಳಿ ಯಾರಿಗ ರಾತ್ರಿ ಆಗಲಿ ಯಾರಿಗೆ ಯಾರಿಗೆ ಹಗಲಾಗಲಿ ಅದು ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ಈಗ ನೈಟ್ ಡ್ಯೂಟಿ ಕೂಡ ಮಾಡೋರು ಇರ್ತಾರೆ ಆದ್ದರಿಂದ ಅದು ಬೇರೆ ವಿಷಯ ಏನೇ ಇರಲಿ ಇಲ್ಲಿ ಏನು ಬಂತು ಅಂತ ಹೇಳಿದ್ರೆ ಇದೆ ಪ್ರಾಪಂಚಿಕ ವಿಷಯಗಳು ಅದೇ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗೆ ಅಧ್ಯಾತ್ಮ ವಿಷಯಗಳು ಬೇಡವಾಗಿರ್ತವೆ ಆ ವಿಷಯಗಳಲ್ಲಿ ಅನಾಸಕ್ತಿ ಸಂಪೂರ್ಣವಾಗಿ ನಿರಾಸಕ್ತಿ ಬರುತ್ತದೆ ಯಾಕೆ ಅಂದ್ರೆ ಎಲ್ಲಿ ರಾಮನೋ ಅಲ್ಲಿ ಕಾಮನಿಲ್ಲ ಎಲ್ಲಿ ಕಾಮನೋ ಅಲ್ಲಿ ರಾಮನಿಲ್ಲ ಯು ಕೆನಾಟ್ ವರ್ಷಿಪ್ ಬೋತ್ ಗಾಡ್ ಅಂಡ್ ಮ್ಯಾಮತ್ ಅಟ್ ದ ಸೇಮ್ ಟೈಮ್ ಕ್ರೈಸ್ಟ್ ಹೀಗೆ ಎಲ್ಲ ಧರ್ಮದಲ್ಲೂ ಇದಿದೆ ಮನಸ್ಸು ಒಂದೇ ತಾನೆ ಅದೇ ಮನಸ್ಸನ್ನ ನೀವು ಅದಕ್ಕೆ ಕೊಡಬೇಕು ನಾನು ಸ್ವಲ್ಪ ಇಲ್ಲ ಮನಸ್ಸನ್ನು ಸ್ವಲ್ಪ ಬೈಫರ್ಕೇಶನ್ ಮಾಡಿಕೊಂಡು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂದ್ರೆ ಅದು ಆಗುದಿಲ್ಲ ಮನಸ್ಸು ಒಂದೇ ಇದು ಆ ಒಂದೇ ಮನಸ್ಸು ಯಾವುದೋ ಒಂದಕ್ಕೆ ಸಂಪೂರ್ಣವಾಗಿ ನೀಡ್ಬಿಡಬೇಕು ಇಲ್ಲದೆ ಹೋದರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹೀಗಾಗಿಬಿಡುತ್ತೆ ಆದ್ದರಿಂದ ಇಲ್ಲಿ ಎಚ್ಚರವನ್ನು ಕೊಡಲಿಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ ಸಂಯಮಿಯಾಗಿ ನೀನು ಅಧ್ಯಾತ್ಮ ವಿಷಯದಲ್ಲಿ ಎಚ್ಚರವಾಗಿದ್ದು ಪ್ರಾಪಂಚಿಕ ವಿಷಯಗಳಲ್ಲಿ ನೀನು ಬೇಕಿದ್ರೆ ನಿದ್ರೆ ಮಾಡೋ ಪರವಾಗಿಲ್ಲ ಏನೋ ಸ್ವಲ್ಪ ಲಾಸ್ ಆಯ್ತಾ ಪರವಾಗಿಲ್ಲ ಅದರಿಂದ ನಿನಗೆ ಹೆಚ್ಚು ಲಾಸ್ ಇಲ್ಲ ಆದರೆ ಇಲ್ಲಿ ಲಾಸ್ ಆಯ್ತಾ ಆಗ ನೀನು ಎಲ್ಲವೂ ಲಾಸ್ ಅದನ್ನೇ ಕ್ರೈಸ್ಟ್ ಹೇಳಿದ್ದು ಎಷ್ಟು ಸುಂದರವಾಗಿ ಹೇಳಿದ್ದಾನೆ ಅಂದರೆ ನೀನು ಪ್ರಪಂಚದಲ್ಲಿ ಏನೇ ನಿದೆಯೋ ಅದೆಲ್ಲವನ್ನೂ ಗಳಿಸಿಕೊಂಡು ನಿಮ್ ನಿನ್ನ ಆತ್ಮವನ್ನೇ ಕಳೆದುಕೊಂಡ್ರೆ ಮತ್ತೇನು ಬಂತು ಎಷ್ಟು ಸುಂದರವಾಗಿ ಹೇಳ್ಬಿಟ್ಟಿದ್ದ ಪ್ರಪಂಚದಲ್ಲಿ ಇರೋದೆಲ್ಲ ನೀನು ಕಳೆದುಕೊಂಡು ನಿನ್ನ ಆತ್ಮವನ್ನೇ ನೀನು ಕಳೆದುಕೊಂಡ್ರೆ ಏನು ಗಳಿಸಿದಂತಾಯ್ತು ಎಲ್ಲವೂ ಗಳಿಸುವುದು ಯಾವುದಕ್ಕೋಸ್ಕರ ಆತ್ಮನಿಗೋಸ್ಕರ ಇವನನ್ನೇ ಕಳೆದುಕೊಂಡ್ರೆ ಹೋಯ್ತಲ್ಲ ಎಲ್ಲ ಆದ್ದರಿಂದ ಮೊದಲು ನಾವು ಇವನನ್ನು ಸಂಭಾಳಿಸ್ಕೊಳ್ಬೇಕು ಇವನನ್ನು ಸಂಭಾಳಿಸ್ಕೊಂಡ್ರೆ ಇವನಿಗೋಸ್ಕರ ಇಡೀ ಜಗತ್ತು ಇರುತ್ತೆ ಆ ಜಗತ್ತು ನಿಧಾನವಾಗಿ ಅವನ ಕಾಲು ಬರುತ್ತೆ ಆ ಜಗತ್ತು ನಿಧಾನವಾಗಿ ಅವನ ಕಾಲ ಬರುತ್ತೆ ಅವನ ಯಾವ ಯಾವ ಭೋಗ ವಸ್ತುಗಳಿದೆಯಾ ಮುಂದೆ ಬರುತ್ತೀಗ ಇದೇ ಮುಂದಿನ ಮುಂದಿನ ಮಂತ್ರಕ್ಕೆ ಇದು ಪೀಠಿಗೆ ಇದು ಯಾವ ಯಾವ ಯಾವ ಭೋಗವಸ್ತುಗಳು ಇದೆಯೋ ಅವೆಲ್ಲವೂ ಕೂಡ ಅವನ ಕಾಲ ಕಡೆಗೆ ಬರುತ್ತೆ ಕಾಲ ಕಡೆಗೆ ಬಂದ ತಕ್ಷಣ ಅವನೇನ್ ಮಾಡ್ತಾನೆ ಜಂಪ್ ಮಾಡೋದಿಲ್ಲ ಕಾಲ ಕಡೆಗೆ ಬಂತಲ್ಲ ನಾನು ಇಲ್ಲಿ ತನಕ ಇಷ್ಟು ವರ್ಷ ತಪಸ್ಸು ಮಾಡಿಬಿಟ್ಟು ಗಡ್ಡ ಗಿಡ್ಡೆ ಎಲ್ಲ ಬೆಳೆಸ್ಕೊಂಡು ಕುತ್ತದಲ್ಲಿ ಎಷ್ಟೆಲ್ಲ ಇದು ಮಾಡಿದಿನಿ ಜಟ ಗಿಡ ಎಲ್ಲ ಬಡಿದಿದೆ ಸ್ನಾನ ಸ್ನಾನ ಮಾಡ್ದೇನೆ ಎಷ್ಟು ಇಪ್ಪತ್ ಮೂವತ್ತು ವರ್ಷ ಆಯಿತು ಏನಿದು ಅಂತ ಹೇಳಿ ದುಃಖದಿಂದ ಅವನು ಆವಾಗ ಓಡೋಗೋದಿಲ್ಲ आवने हा, हा शांति बंदे अद् भगवंत आपूर्यमाण मचद प्रतिष्ठम समुद्रमाप प्रविशति यदत्मा प्रविशति सर्वे सशातिमा न काम कामी सुंदर वा मंत्री हेबिट आपूर्यमाण मचद प्रतिष्ठ समी यदत् ಸಮುದ್ರವನ್ನು ನೋಡಿ ಆ ಮಹಾಸಾಗರ ಯಾವ ಒಂದು ಗಾಂಭೀರ್ಯದಿಂದ ಆ ಡಿಗ್ನಿಟಿ ಏನು ಆ ಸಮುದ್ರದ ಒಂದು ಗಾಂಭೀರ್ಯ ಎಂತಹ ಒಂದು ಗಾಂಭೀರ್ಯ ಸಮುದ್ರ ರಾಜನ ಗಾಂಭೀರ್ಯ ಹಾ ಎಷ್ಟು ಕಡೆಯಿಂದ ನೀರು ಹರಿದು ಬರುತ್ತೆ ಎಲ್ಲಿಂದ ಆಪೂರ್ಯಮಾನ ತುಂಬುತ್ತಾ ಇರುತ್ತಂತೆ ಆವಾಗವಾಗ ಕಂಟಿನ್ಯೂಸ್ ಯಾವತ್ತು ತುಂಬದೇ ಇರುವುದು ಅಂತಿಲ್ಲ ನೀರು ಕಂಟಿನ್ಯೂಸ್ ಆಗಿ ಎಲ್ಲ ಕಡೆಯಿಂದ ನದಿಗಳು ಗಂಗೆ ಆಗಲಿ ಯಮುನೆ ಎಲ್ಲದು ಕೊಚ್ಚೆ ಆಗಲಿ ಎಲ್ಲದೂ ಹೋಗುತ್ತೆ ಅಲ್ಲಿ ಅಷ್ಟು ಬಂದರೂ ಕೂಡ ಅಚಲ ಪ್ರತಿಷ್ಠ ಅಚಲವಾಗಿ ನಿಂತಿರ್ತದಂತಹ ಸಮುದ್ರ ಒಂದು ಚೂರು ಉಬ್ಬೋದಿಲ್ಲ ಒಂದು ಚೂರು ಉಗ್ಗುವುದು ಇಲ್ಲ ತನ್ನ ಪಾಡಿ ತಾನಾಗೇ ಇರುತ್ತಂತೆ ಹೀಗೆ ಮೆಜೆಸ್ಟಿಕ್ ಆಗಿರುತ್ತಂತೆ ಗಾಂಭೀರಿಯಿಂದ ಇರುತ್ತಂತೆ ಹಾಗೆ ತದ್ವತ್ ಕಾಮ ಎಂ ಪ್ರವೀಶಂತಿ ಸರ್ವೆ ಯಾವಾಗ ಎಲ್ಲ ಬಯಕೆಗಳೂ ಕೂಡ ಇವನ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಬಯಕೆಗಳೂ ಕೂಡ ಆ ಮನಸ್ಸಿನ ರೂಪದಲ್ಲಿರ್ತಕ್ಕಂಥ ಎಲ್ಲ ಬಯಕೆಗಳು ಕೂಡ ಇವನ ಆತ್ಮನನ್ನು ಪ್ರವೇಶ ಮಾಡಿ ಅಲ್ಲಿ ನಾಶವಾಗ್ತವೆ ಯಾಕೆಂದ್ರೆ ಕಾಮಗಳೆಲ್ಲವೂ ಕೂಡ ಅವಿದ್ಯೆಯ ಸ್ವರೂಪ ಜ್ಞಾನದ ಮುಂದೆ ಈ ಕತ್ತಲೆ ಯಾವತ್ತೂ ನಿಲ್ಲಲಿಕ್ಕಾಗುವುದಿಲ್ಲ ಬೆಳಕಿನ ಮುಂದೆ ಕತ್ತಲೆ ಯಾವತ್ತೂ ನಿಲ್ಲಕ್ಕಾಗುವುದಿಲ್ಲ ಹಾಗೆ ಜ್ಞಾನದ ಮುಂದೆ ಅಜ್ಞಾನ ಯಾವತ್ತು ನಿಲ್ಲಲಿಕ್ಕಾಗುವುದಿಲ್ಲ ಕಾಮ ಅಂತಕ್ಕಂತಹ ಅಜ್ಞಾನ ಎಷ್ಟು ಬಂದರೂ ಕೂಡ ಇವನಲ್ಲಿ ಎಲ್ಲ ಇಲ್ಲಿ ಬಂದು ಸುಳಿವಿಲ್ಲದಂತೆ ಆಗ್ಬಿಡ್ತ ಸುಳಿವಿಲ್ಲದಂತೆ ಆಗ್ಬಿಡ್ತು ಹಾಗೆ ಅವನೇನು ಎಷ್ಟು ಕಾಮಗಳು ಬಂದರೂ ಅವನಿಗೆ ಇದು ಬೇಕು ಅದು ಬೇಕು ಮತ್ತೊಂದು ಬೇಕು ಅಂತ ಬೇಕೂಪ ಆಗೋದೇ ಇಲ್ಲ ಅವನು ಹೀಗೆ ನಿಂತ್ಕೊಂಡಿರ್ತಾನೆ ಬರಲಿ ಏನು ಬೇಕಾದ್ರೆ ಇದು ಮನಸ್ಸಿನ ಗುಣ ಮನಸ್ಸು ಅನ್ನೋದು ಅಜ್ಞಾನದ ಕಾರ್ಯ ಪ್ರಾಡಕ್ಟ್ ಅಜ್ಞಾನದ ಶಿಶು ಅದರಿಂದ ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಅತ್ಯಂತ ಅಚಲವಾಗಿ ನಿಂತ್ಕೊಳ್ತಾನೆ ಆ ಆನಂದ ಆ ಶಾಂತಿ ತನ್ನ ಆನಂದದಲ್ಲಿ ತಾನೇ ಇರ್ತಾನೆ ಆದರೆ ನ ಕಾಮಕಾಮಿ ಕಾಮವನ್ನೇ ಬಯಸ್ತಕ್ಕಂಥವನೇ ಕಾಮಕಾಮಿ ಅಂಥವನಿಗೆ ಆಗೋದೇ ಇಲ್ಲ ಒಂದು ಕಾಮ ಬಂತು ಅಂದ್ರೆ ಓಡ್ದಾನೆ ಅದ್ರ ಹಿಂದುಗಡೆ ಅದು ಪೂರೈಸ್ತಾ ಇನ್ನೊಂದ್ರ ಹಿಂದೆ ಇನ್ನೊಂದು ಓಡ್ದ ಪುನಃ ಅದ ಪೂರೈಸ್ತಾ ಇನ್ನೊಂದು ಕಡೆ ಓಡ್ದ ಹೀಗೆ ಅದು ಅವನ್ನ ನಾಯಿಯ ರೀತಿಯಲ್ಲಿ ಓಡಾಡಿಸ್ತಾ ಇರುತ್ತೆ ಅವನ್ನ ಈ ಒಂದು ಕೆಲಸದಲ್ಲಿ ನೋಡಿರ್ಬೇಕು ನಾಯಿಗಳಿಗೆಲ್ಲ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದು ಏನ್ ಹೇಳ್ತಾರೆ ಚೊಂಗು ಅಂತಾರೆ ಅದು ಏನಂತಾರೆ ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಸುಮ್ನೆ ಕೂತಿರುತ್ತದು ಸುಮ್ನೆ ಕೂತಿರುತ್ತೆ ಯಾರು ಏನ್ ಮಾಡಲ್ಲ ಏನ್ ಕಲ್ಲು ಎಸೆಯೋದಿಲ್ಲ ಏನು ಮಾಡಲ್ಲ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಏನೊಂದು ಇದು ಬರುತ್ತೋ ಏನೋ ಸುಖಂತ ಎದ್ದು ಬಿಟ್ಟು ಓಡುತ್ತೆ ಓಡಿ ಓಡಿ ಓಡಿ ಓಡಿ ಓಡಿ ಓಡಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಿ ಒಂದಿಷ್ಟು ಚೇಷ್ಟೆ ಮಾಡಿ ನೆಗೆದು ಗಿಗದು ಎಲ್ಲ ಮಾಡಿ ಪುನಃ ಹುಸ್ ಅಪ್ಪ ಎಷ್ಟು ಕೆಲಸ ಮಾಡಿದೆ ಅಂತ ವಾಪಸ್ ಯಾರಾದರೂ ಹೇಳಿದ್ರು ಅದಕ್ಕೆ ಈ ಡ್ಯೂಟಿ ಮಾಡು ಆ ಡ್ಯೂಟಿ ಮಾಡು ಅದು ಮಾಡು ಇದು ಮಾಡು ಅಲ್ಲಿ ಹೋಗು ಅಂತ ಏನೂ ಹೇಳಿರಲಿಲ್ಲ ತಾನಾಗ ತಾನೇ ಅದಕ್ಕೊಂದು ಇದು ಈ ರೀತಿಯಲ್ಲಿ ಕಾಮಕಾಮಿ ಕಾಮವನ್ನೇ ಬಯಸ್ತಕ್ಕಂಥವನ ಮನಸ್ಸು ಈ ರೀತಿಯಲ್ಲಿ ಆದರೆ ಯಾರಲ್ಲಿ ಆ ಆತ್ಮಜ್ಞಾನ ಅಂತಕ್ಕಂಥ ನೆಲೆ ನಿಂತಿದ್ಯೋ ಅವನಲ್ಲಿ ಎಷ್ಟು ಕಾಮಗಳು ಬಂದರೂ ಅದು ಅಲ್ಲೇ ಲಯವಾಗತ್ತೆ ಯಾವ ರಿಯಾಕ್ಷನ್ ಅನ್ನು ಉಂಟು ಮಾಡುವುದು ರಿಯಾಕ್ಷನ್ ಇದ್ರೆ ಸಿಕ್ಕಿಬಿದ್ದ ಎಲ್ಲಿ ರಿಯಾಕ್ಷನ್ ಇಲ್ವೋ ಯಾರು ಏನು ಮಾಡಕ್ಕಾಗೋದಿಲ್ಲ ಅವನನ್ನು ಯಾವ ರಾಜ ಯಾವ ಊರಿನ ರಾಜವೂ ಏನೂ ಮಾಡೋಕ್ಕಾಗೋದಿಲ್ಲ ಯಾವ ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ ಯಾವ ಭಗವಂತು ಏನೂ ಮಾಡಕ್ಕಾಗಲ್ಲ ಭಗವಂತ ಕೂಡ ಏನು ಮಾಡೋಕ್ಕಾಗಲ್ಲ ಯಾಕೆ ನಿಮ್ಗೆ ಏನು ಬೇಕಾಗಿಲ್ಲ ತಿರುಪತಿ ಯಾಕೆ ಓಡಬೇಕು ನಾನು ನನಗೆ ಏನಾದರೂ ಬೇಕಿದ್ರೆ ನಾನು ಓಡ್ತೇನೆ ಇಲ್ಲೇ ಹೋದ್ರೆ ನನಗೆಲ್ಲ ಇಲ್ಲೇ ಇದೆ ನನ್ನ ತಿರುಪತಿ ನನ್ನ ವೆಂಕಟರಮಣ ಇಲ್ಲೇ ಇದ್ದಾನೆ ನನ್ನ ಆನಂದದ ಮೂರ್ತಿಯಾಗಿ ಇಲ್ಲೇ ಇದ್ದಾನೆ ನನ್ನ ಜ್ಞಾನ ಮೂರ್ತಿಯಾಗಿ ಇಲ್ಲೇ ಇದ್ದಾನೆ ಹೀಗೆ ಬಿಡಿದುಕೊಂಡು ಅವನು ತನ್ನಲ್ಲೇ ನೆಲೆ ನಿಲ್ತಾನೆ ಅಂತ ಇಲ್ಲಿ ಬರುತ್ತೆ ಹೀಗೆ ಹೇಳ್ತಾ ಮುಂದಿನ ಉಪನ್ಯಾಸದಲ್ಲಿ ಇನ್ನೆರಡು ಮಂತ್ರಗಳನ್ನ ಮುಗಿಸೋಣ ಪೂರ್ಣಮದಃಪೂರ್ಣಮಿ ಪೂರ್ಣಾತ್ ಪೂರ್ಣ ಮುದಜ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು